ಶ್ರೀ ಗುರುಬ್ಜೋ ನಮಃ ಹರಿ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿಮೂರನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಅದರಲ್ಲಿ ಹೇಳ್ತಾರೆ ತೀರ್ಥಾಚ ತಪಸಾ ಪ್ರಾಪ್ಯ ಸುಖಮಕ್ಷಯ್ಯಮಶ್ನು ಅರ್ಥನಥೋವಕ್ಷ್ಯೆ ನ್ಯಾಯ ಸುಸಮ ಅಂದರೆ ತೀರ್ಥಾತ್ ಚ ತಪಸ್ರಾಪ್ಯ ಸುಖಂ ಅಕ್ಷಯ್ಯ ಅಶ್ನು ತೀರ್ಥಯಾತ್ರೆಯಿಂದ ಯಾವ ಸುಖ ಅಥವಾ ಪುಣ್ಯ ಉಂಟಾಗ್ತದೋ ಅದಕ್ಕಿಂತಲೂ ಅಧಿಕವಾದಂತಹ ಹಾಗೂ ಅಕ್ಷಯವಾದಂತಹ ಸುಖ ಅಥವಾ ಪುಣ್ಯ ತಪಸ್ಸಿನಿಂದ ಉಂಟಾಗ್ತದೆ ತಪಸ್ಸಿನಿಂದ ಪಡೆಯತಕ್ಕಂಥ ಪುಣ್ಯವು ಅದಕ್ಕಿಂತ ಹೆಚ್ಚಿನದು ಅಂಥೇಳಿ ಚಿಯ ಸ್ಥಾಯಿಯಾದ್ದು ಅಂದರೆ ತೀರ್ಥಯಾತ್ರೆಯಿಂದ ಸಿಕ್ಕದಂತಹ ಪುಣ್ಯ ಕ್ಷಯಿಸುವಂತಹದ್ದು ಕ್ಷಣಿಕ ಶಾಶ್ವತವದ್ದಲ್ಲ ಆದರೆ ತಪಸ್ಸಿನಿಂದ ಸಿಗತಕ್ಕಂಥದ್ದು ಶಾಶ್ವತವಾದಂತಹ ಸುಖ ಅಂದರೆ ತಪಸ್ಸಿನಿಂದ ಏನಾಗ್ತದೆ ಪರತತ್ವಜ್ಞಾನ ಉಂಟಾಗ್ತದೆ ಮನನ್ನು ನಿಧಿಧ್ಯಗಳಿಂದ ತಪಸ್ಸು ಧ್ಯಾನ ಇದರಲ್ಲಿ ಹಾಗಾಗಿ ಅದು ನಮಗೆ ಶುದ್ಧ ಜ್ಞಾನವನ್ನ ಪರತದ ಜ್ಞಾನವನ್ನು ಪರಬ್ರಹ್ಮ ಜ್ಞಾನವನ್ನು ಭಗವಂತನ ಬಗ್ಗಿನ ಬಗೆಗಿನ ತಿಳಿವನ್ನು ನಮಗುಂಟು ಮಾಡ್ತದೆ ತೀರ್ಥಯಾತ್ರೆಯಿಂದ ಪಾಪ ಪರಿಹಾರ ಆಗಬಹುದು ಮಾಡಿದಂಥದ್ದು ಚಿತ್ತಶುದ್ಧಿ ಆಗಬಹುದು ಅದಕ್ಕಿಂತ ಪುಣ್ಯ ಸಂಗ್ರಹ ಆಗಬಹುದು ಅದಕ್ಕಿಂತ ಹೆಚ್ಚಿನದ್ದು ನಮ್ಮ ಯಾವುದು ಆತ್ಮಶುದ್ಧಿ ಅಥವಾ ಪರಮಾತ್ಮನ ಜ್ಞಾನ ಉಂಟಾಗುವಂಥದ್ದು ಚಿತ್ತಶುದ್ಧಿ ಆದ ನಂತರ ಪರಮಾತ್ಮ ಜ್ಞಾನ ಉಂಟಾಗ್ತದೆ ಅದು ಅತ್ಯಂತ ಹೆಚ್ಚಿನದ್ದು ಯಾವುದು ತಪಸ್ಸಿನಿಂದ ಪಡಿತಕ್ಕಂತಹ ಸುಖ ತೀರ್ಥಯಾತ್ರೆ ಸುಖಕ್ಕಿಂತ ಅಂಥೇಳಿ ಹಾಗೆ ಮುಂದೆ ಹೇಳ್ತಾರೆ ಅರ್ಥಾರ್ಜನಮಥೋ ವಕ್ಷೇ ನ್ಯಾಯತಸ್ಸು ಸಮಾಹಿತಹೋ ನ್ಯಾಯದ ಮಾರ್ಗದಿಂದ ಧನವನ್ನು ಸಂಪಾದಿಸತಕ್ಕಂಥ ಕ್ರಮವನ್ನು ಹೇಳುತ್ತೇನೆ ಅಂತ ಹೇಳ್ತಾರೆ ಅರ್ಥಾರ್ಜನ ಅಥ ವಕ್ಷೇ ನ್ಯಾಯತಃ ಸುಸಮಾಹಿ ಧರ್ಮ ಮಾರ್ಗದಲ್ಲೇ ಇದ್ದುಕೊಂಡು ಯಾವ ರೀತಿ ಸಂಪಾದನೆ ಮಾಡ್ಬೋದು ಯಾವ ರೀತಿ ಮಾಡಬೇಕು ಕೃತ ಪ್ರತಿಗ್ರಹಾಚವ ಯಾಜನಾಚ್ಚ ವಿಶುದ್ಧ ಅದೈನಿಯದನತಿಕ್ಲೇಶ್ ಬ್ರಾಹ್ಮಣೋ ಧನಮರ್ಜಯೇತ್ ಬ್ರಾಹ್ಮಣ ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಬೇಕು ಅದೈನ್ಯಾತ್ ಯಾಚನೆ ಮಾಡದೆ ಹೆಚ್ಚಿಗೆ ಕ್ಲೇಶವನ್ನು ಪಡೆಯದೆ ಧನ ಸಂಪಾದನೆ ಮಾಡಬೇಕು ಅದೈನ್ಯಾತ್ ದೈನ್ಯತೆಯಿಂದ ಅಲ್ಲ ಬೇಡಿಯಲ್ಲ ಇನ್ನೊಬ್ಬರನ್ನು ಅತಿ ಕ್ಲೇಶಾತ್ ತುಂಬ ಕಷ್ಟಪಟ್ಟು ಕೂಡ ತುಂಬ ಹಣಕ್ಕಾಗಿಯೇ ಬದುಕಿದ್ದ ಬದುಕು ತುಂಬ ಕಷ್ಟಪಟ್ಟು ಹಣವನ್ನು ಪಡೀಲಿಕ್ಕಾಗಿಯೇ ಕೆಲಸ ಮಾಡಿದಾಗೆ ಅಂಥ ಕೆಲಸವನ್ನು ಮಾಡಬಾರ್ದು ಕಠಿಣವಾದಂಥದ್ದು ಅಂದರೆ ಅಥವಾ ಕಷ್ಟಪಟ್ಟು ಹಗಲು ರಾತ್ರಿ ಹಣ ಸಂಪಾದನೆಗೋಸ್ಕರವಾಗಿ ಬದುಕಿದಾಗಿ ಮಾಡಬಾರ್ದು ಹ್ಞೂ ಅಂಥೇಳಿ ಕೃತಾತ್ ಪ್ರತಿಗ್ರಹಾತ್ ಚೈವ ಅಂದರೆ ದಾನವನ್ನು ತೆಗೆದುಕೊಳ್ಳುವಂಥದ್ದು ಪ್ರತಿಗ್ರಹ ಅಂದರೆ ಹ್ಞೂ ಕೃತಾತ್ ಅಂದರೆ ಮಾಡಿದ ಶುದ್ಧವಾದ ಪೌರೋಹಿತ್ಯ ಇತ್ಯಾದಿ ಯಾವುದಿದೆ ಯಾಜನಾತ್ ಚ ವಿಶುದ್ಧ ವಿಶುದ್ಧವಾದಂತಹ ಪೌರೋಹಿತ್ಯ ಮಾಡಿಸೋದ್ರ ಮೂಲಕ ಹಾಗೆ ಯಾವುದೋ ಮಾಡಿದ ಅಂತಹ ಕಾ ವೇದೋಕ್ತ ಕರ್ಮಗಳಿಗೆ ಪ್ರತಿಗ್ರಹ ದಾನ ಅಥವಾ ಆ ಕಾ ಕರ್ಮಗಳಲ್ಲಿ ಕೆಲವು ಸಲ ದಾನ ಕೂಡ ಬರ್ತದೆ ಯಾವುದೋ ಪರಿಹಾರಕ್ಕಾಗಿ ಪ್ರಾಯಶಿತ್ತಕ್ಕಾಗಿಯೋ ಯಾವುದೋ ದಾನಗಳು ಬರ್ತದೆ ಕರ್ಮಾಂಗವಾಗಿ ಅಂತಹವುಗಳನ್ನು ಸ್ವೀಕರಿಸುವಂಥದ್ದು ಹಾಗೆ ದಕ್ಷಿಣೆ ದಾನ ಬೇರೆ ದಕ್ಷಿಣ ಬೇರೆ ದಕ್ಷಿಣೆ ಕ್ರಿಯಾ ದಕ್ಷಿಣೆ ಮಾಡಿಸಿದ್ದಕ್ಕೆ ಹೀಗೆ ಹೆಚ್ಚು ದೈನ್ಯವನ್ನು ಯಾಚನೆಯನ್ನು ಆಶ್ರಯಿಸದೆ ಬೇಡದೆ ಅತಿಯಾಗಿ ಇನ್ನೊಬ್ಬರನ್ನು ಕಾಡಿಬೇಡಿ ಅಥವಾ ಅತಿಯಾದ ಕಷ್ಟಪಟ್ಟು ದುಡ್ಡನ್ನು ಸಂಪಾದಿಸಬೇಕು ಎನ್ನತಕ್ಕಂಥ ಒಂದೇ ಉದ್ದೇಶದಿಂದ ಕಷ್ಟಪಟ್ಟು ದುಡ್ಡು ಸಂಪಾದಿಸುವಂಥದ್ದು ಇದೆಲ್ಲ ಮಾಡಬಾರ್ದು ಬ್ರಾಹ್ಮಣನಾದವ ಅಂಥೇಳಿ ಹೇಳ್ತಾರೆ ಪ್ರಯತ್ನಪೂರ್ವಕವಾಗಿ ಅತಿ ಆಶೆಯಿಂದ ಧನವನ್ನು ಅರ್ಜಿಸಬಾರ್ದು ಸಂಪಾದನೆ ಮಾಡಬಾರ್ದು ಇದು ಈಗಾಗಲೇ ಚರ್ಚಿಸಿದ ಹಾಗೆ ಹಿಂದೊಮ್ಮೆ ಅನ್ನ ಬರ್ತದೆ ಯಾವುದು ಕರ್ಮವನ್ನು ಅನಿಂದವಾದ ಕರ್ಮವನ್ನು ಮಾಡಬೇಕು ಅಂಥೇಳಿ ಹ್ಞೂ ಅನಿಂದ್ಯವನ್ನು ಕರ್ಮವನ್ನು ಮಾಡಿ ಸಂಪಾದಿಸಿದಂತಹ ಯಾವ ಅನ್ನ ಇದೆ ಆ ಅನ್ನ ಯಾಕೆ ಅದು ಶರೀರ ಪೋಷಣೆಗೆ ಎಷ್ಟಕ್ಕೆ ಆ ಶರೀರ ಪೋಷಣೆ ಯಾಕೆ ತತ್ವಜಿಜ್ಞಾಸೆಗೆ ತತ್ವಜಿಜ್ಞಾಸೆಯಿಂದ ಅನಂತರ ದುಃಖವಿಲ್ಲ ಅದಕ್ಕಾಗಿ ಶರೀರದ ರಕ್ಷಣೆಗೋಸ್ಕರ ತತ್ವಜಿಜ್ಞಾಸೆಯನ್ನು ತತ್ವವನ್ನು ಅರಿಯಲಿಕ್ಕಿಗೋಸ್ಕರವಾಗಿ ಶರೀರ ಬೇಕು ಶರೀರ ಅದಕ್ಕಾಗಿ ಬೇಕು ಅದರ ಆ ಶರೀರವನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರವಾಗಿ ಯಾಕಂದರೆ ದುಃಖವಿಲ್ಲದ ಸುಖ ಅಕ್ಷಯ ಸುಖ ಯಾವುದಿದೆ ಅದು ತತ್ವಜಿಜ್ಞಾಸೆಯಿಂದ ಪರತತ್ವ ಬರ್ತದೆ ಪರತತ್ವವನ್ನು ತಿಳಿಯೋದ್ರಿಂದ ಹಾಗಾಗಿ ಅದಕ್ಕಾಗಿ ಶರೀರದ ರಕ್ಷಣೆಗೋಸ್ಕರ ಬೇ ಎಷ್ಟು ಬೇಕೋ ಅಷ್ಟನ್ನು ನ್ಯಾಯಮಾರ್ಗದಿಂದ ಅನಿಂದ್ಯವಾದ ನಿಂದ್ಯವಾದ ಕರ್ಮದಿಂದ ಅಲ್ಲ ಅನ್ಯಾಯ ಕರ್ಮ ನಿಂದಿಸಲ್ಪಡತಕ್ಕಂಥ ಕರ್ಮ ಅಲ್ಲ ನಿಂದನೆಗೆ ಒಳಗಾಗದಂತಹ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು ಹ್ಞೂ ಆ ಮಂತ್ರದ ಸಾರ ಓಂ ಓ परमामेवै नदयो ಪರಮೇವಾ ಎಷ್ಟನ ಪರಮೇವೈನಗಷ್ಟ್ಯಂಗಮಯದ ವರುಷನ್ತು ಪರ್ಜನ ಸುಪಿಪ್ಪಧೋ राजा ಅನ್ನವತನವತಾೂಸ ಪ್ರಜಾಪತೋ ವಿಶ್ವ ಜಾತಾನ ಬೂವ ಯತ್ಕಾಸ್ತೆಜುಹುಮಸ್ತನ್ನೋ ಅಸ್ತ ಭಯಗಸ್ಯಪತಜೋರಯೀನಾಂ ಇಷ್ಟು ಮಂತ್ರ ಹೇಳಿದ ನಂತರ ಅನ್ನಸೂಕ್ತದಲ್ಲಿ ಓದನ ಸೂಕ್ತ ಅನ್ನಸೂಕ್ತ ಓದನ ಅಂದರೆ ಅನ್ನ ಆಹಾರ ಆಹಾರಾಥರ್ಯಾನಿಂದ್ಯ ಆಹಾರಕ್ಕೋಸ್ಕರವಾಗಿ ಅನಿಂದ್ಯವಾದ ಕರ್ಮವನ್ನು ಮಾಡಬೇಕು ಆಹಾರಾಥ ಕರ್ಮ ಕುರ್ಯಾತ್ ಎಂತಹ ಕರ್ಮ ಅನಿಂದ್ಯಂ ಕರ್ಮ ಕುರ್ಯಾತ್ ಕರ್ಮ ಎನತಕ್ಕಂಥದ್ದು ನಪುಂಸಲಿಂಗ ಶಬ್ದ ಹಾಗಾಗಿ ಅನಿಂದ್ಯಂ ಅಂತೇಳಿ ಅದು ಕೂಡ ನಪುಂಸಕ ಪ್ರಯೋಗ ಬಂತು ಯಲ್ಲಿಂಗಂ ಯವಚನ ಯಾಚ ವಿಭಕ್ತಿ ವಿಶೇಷಣಸ್ಯ ವಿಶೇಷ್ಯಸ್ಯ ತಿಂಗಂ ತದ್ವಚನ ಸಾ ವಿಭಕ್ತಿ ವಿಶೇಷಣಸ್ಯ ಅಂತೇಳಿ ಬರ್ತದೆ ಅಂದರೆ ಈಗ ಒಂದು ವಸ್ತು ಇದೆ ಅದರ ವಿಶೇಷವನ್ನು ನಾವು ಹೇಳಬೇಕಾಗಿದೆ ಆ ವಸ್ತುವಿನ ವಾಚ್ಯವಾದಂತಹ ಪದ ಯಾವುದಿದೆ ಉದಾಹರಣೆಗೆ ಫಲಂ ಹಣ್ಣು ಹಣ್ಣು ಸಿಹಿಯಾಗಿದೆ ಅಂತ ಹೇಳಬೇಕಾಗಿದೆ ಆವಾಗ ಹಣ್ಣಿನ ವಿಶೇಷತೆ ಸಿಹಿ ಈಗ ಹಣ್ಣು ಏನತಕ್ಕಂಥದ್ದು ಸಂಸ್ಕೃತದಲ್ಲಿ ಫಲಂ ಅಂತ ಬರ್ತದೆ ನಪುಂಸಲಿಂಗ ಶಬ್ದ ಅದು ಹಾಗಾಗಿ ಸಿಹಿಯಾಗಿದೆ ಅನ್ನತಕ್ಕಂಥದ್ದು ಕೂಡ ಅಲ್ಲಿ ಮಧುರಂ ಅಂಥೇಳಿ ನಪುಂಸಕ ಲಿಂಗದಲ್ಲಿ ಬರಬೇಕು ಎಲ್ಲಿ ಲಿಂಗಂ ಯಾವ ಲಿಂಗ ಯತ್ ಲಿಂಗಂ ಯದ್ವಚನಂ ಫಲಂ ಅಂತೇಳಿ ಏಕವಚನ ಇದ್ದರೆ ಇಲ್ಲಿ ಕೂಡ ಮಧುರಂ ಫಲಾನಿ ಮಧುರಾಣಿ ಹಾಗೆ ಬರ್ತದೆ ಇಲ್ಲಿ ರೇಫ ರಕಾರ ಬಂದ ಕಾರಣ ಮಧುರಾಣಿ ಆಗ್ತದೆ ಅಣಾಣಿ ಹ್ಞೂ ಕರ್ನಾಟಕ ಕರ್ನಾಟಕ ಅಲ್ಲ ಅಲ್ಲಿ ಅಲ್ಲಿ ರೇಫ ರಕಾರ ಬಂದ ಕಾರಣ ಆಗ್ತದೆ ಹೀಗೆ ಈಗ ಮಾತ್ರ ಕರ್ನಾಟಕ ಅಂತೇಳಿ ಆಗಿಬಿಟ್ಟಿದೆ ಕನ್ನಡದಲ್ಲಿ ನಿಜವಾಗಿ ಕರ್ನಾಟಕ ಅಂತ ಆಗ ಹಿಂದೆ ಮೊದಲನಿಲ್ಲಲ್ಲೇ ಹಾಗೆ ಇತ್ತು ಪ್ರಯೋಗ ಕನ್ನಡದಲ್ಲಿ ಕೂಡ ಕರ್ನಾಟ ಭಾರತ ಕಥಾ ಮಂಜರಿ ಅಂತ ಕೇಳಿರುವುದು ಹ್ಞೂ ಇದಕ್ಕೆ ಯಾವದು ಕುಮಾರಭ್ಯಾಸ ಭಾರತಕ್ಕೆ ಹೆಸರು ಹೀಗೆ ಆಹಾರಾರ್ಥಂ ಕರ್ಮ ಕುರಿಯತ್ ಅನಿಂದ್ಯಂ ಯಲ್ಲಿಂಗಂ ಯದ್ವಚನ ಯಾಚ ವಿಭಕ್ತಿ ವಿಶೇಷಸ ವಿಶೇಷ್ಯವಾದ ವಿಶೇಷಿಸಲ್ ಪಡಬೇಕಾದ ಯಾವುದು ಅದರ ವಿಭಕ್ತಿ ಯಾವುದು ಇದೆ ಇಲ್ಲಿ ಫಲಂ ಅಂತ ಹೇಳಿದರೆ ಪ್ರಥಮ ವಿಭಕ್ತಿ ಹಣ್ಣು ಹಣ್ಣನ್ನು ಅಲ್ಲ ಹಣ್ಣು ಪ್ರಥಮ ವಿಭಕ್ತಿ ಉ ಎನ್ನತಕ್ಕಂಥದ್ದು ರಾಮನು ಅಂತ ಹೇಳಿದಾಗ ಹಣ್ಣು ಫಲವು ಆವಾಗ ಅದರ ವಿಶೇಷ ವಿಶೇಷಣ ಕೂಡ ಅದೇ ವಿಭಕ್ತಿಯನ್ನು ಹೊಂದುತ್ತದೆ ಯಲ್ಲಿಂಗಂ ಯದ್ವಚನ ಯಾಚ ವಿಭಕ್ತಿ ವಿಶೇಷ್ಯಸ್ಯ ತಲ್ಲಿಂಗಂ ತದ್ವಚನ ಸಭಕ್ತಿ ವಿಶೇಷಣಸ್ಯ ಅಂಥೇಳಿ ನೋಡಿ ಅಲ್ಲಿ ಕೂಡ ಲಿಂಗಂ ವಚನ ಎನ್ನತಕ್ಕಂಥ ನಪುಂಸಲಿಂಗ ಶಬ್ದ ಹಾಗಾಗಿ ಅದರೊಟ್ಟಿಗೆ ಬಂದಂತಹ ಯತ್ ಯತ್ ಅಂತೇಳಿ ಬಂತು ಆದರೆ ವಿಭಕ್ತಿ ಅನ್ನತಕ್ಕಂಥ ಸ್ತ್ರೀಲಿಂಗ ಶಬ್ದ ಹಾಗಾಗಿ ಯಾ ಚ ವಿಭಕ್ತಿ ಯಾ ಚ ಅಂದರೆ ಮತ್ತು ಅಂತೇಳಿ ಯಾ ವಿಭಕ್ತಿ ಯತ್ ವಿಭಕ್ತಿ ಅಂತ ಬರುವುದಿಲ್ಲ ಯಾಕಂದರೆ ವಿಭಕ್ತಿ ಸ್ತ್ರೀಲಿಂಗ ಶಬ್ದ ಹಾಗೆ ಯಾ ಅಂತೇಳಿ ಸ್ತ್ರೀಲಿಂಗ ಶಬ್ದ ಪ್ರಯೋಗ ಆಯಿತು ಹೀಗೆ ವಿಶೇಷಣ ವಿಶೇಷಕ್ಕೆ ಒಂದೇ ಲಿಂಗವಚನ ವಿಭಕ್ತಿಗಳು ಇರಬೇಕು ಫಲವನ್ನು ಅಂತ ಇದ್ದರೆ ಯಾವದನ್ನು ಯಾಮ್ ಚ ವಿಭಕ್ ವಿಭಕ್ತಿ ಅಂತೇಳಿ ಬರ್ತಿತ್ತು ಹ್ಞೂ ಅಂದರೆ ಈಗ ಉದಾಹರಣೆಗೆ ಇದರಲ್ಲಿ ಕೂಡ ಫಲಂ ಫಲಂ ಅದು ದ್ವಿತೀಯ ವಿಭಕ್ತಿಯಲ್ಲೂ ಫಲಂ ಮುಂತಲೇ ನಡೆಯುವಂಥದ್ದು ಹಾಗೆ ಯಾವ ವಿಭಕ್ತಿ ವಚನ ಮತ್ತು ಲಿಂಗ ಒಂದು ನಾವು ಯಾವ ಒಂದು ವಸ್ತುವಿನ ಗುಣವನ್ನು ಹೇಳ್ತೇವೆ ಆ ವಸ್ತುವಿನ ಶಬ್ದ ಯಾವುದೇ ವಸ್ತುವನ್ನು ಹೇಳತಕ್ಕಂಥ ಶಬ್ದ ಆ ಶಬ್ದದ ಲಿಂಗ ವಚನ ವಿಭಕ್ತಿಗಳೇ ಶಬ್ದಕ್ಕೆ ವಿವ ವಿವರಣೆಯನ್ನು ವಿಶೇಷಣವನ್ನು ಕೊಡ್ತಕ್ಕಂಥ ಯಾವ ಶಬ್ದಗಳಿವೆ ಅದರ ಅಂತಾ ಅಂತಹ ಕೂಡ ಅದೇ ಲಿಂಗವಚನ ವಿಭಕ್ತಿಗಳು ಬರಬೇಕು ಅಂತೇಳಿ ಹಾಗೆ ಆ ದೃಷ್ಟಿಯಲ್ಲಿ ಆಹಾರಾರ್ಥಂ ಕರ್ಮ ಕುರಿಯಾದ ಅನಿಂದ್ಯಂ ಕರ್ಮ ಎನ್ನತಕ್ಕಂಥದ್ದು ಕರ್ಮ ಕರ್ಮಣಿ ಕರ್ಮಾಣಿ ನಮ್ಮ ಮೂಸಲಿಂಗ ಶಬ್ದ ಅದರಿಂದಾಗಿ ಅನಿಂದ್ಯಂ ಅಂತೇಳಿ ಬಂತು ಅದೇ ಇನ್ನೊಂದು ಬೇರೆಯಾವುದು ಪುಲ್ಲಿಂಗ ಶಬ್ದ ಬರ್ತಿದ್ರೆ ಅನಿಂದ್ಯ ಅಂಥೇಳಿ ಬರ್ತಿತ್ತು ಸ್ತ್ರೀಲಿಂಗ ಶಬ್ದ ಆದರೆ ಅನಿಂದ್ಯ ಸಾ ನಾರಿ ಅನಿಂದ್ಯ ಆ ಸ್ತ್ರೀಯು ಅನಿಂದಳಾದವಳು ತತ್ ಫಲಂ ಅನಿಂದ್ಯಂ ಆ ಹಣ್ಣು ಅನಿಂದ್ಯವಾದದ್ದು ತತ್ಕರ್ಮ ಅನಿಂದ್ಯಂ ಆ ಕರ್ಮವು ಅನಿಂದ್ಯವಾದದ್ದು ನಿಂದಿಸಲ್ಪಡಬೇಕಾದ್ದಲ್ಲ ಅಂಥೇಳಿ ನಿಂದನೆಗೆ ಯೋಗ್ಯವಾದ್ದಲ್ಲ ಹಾಗೇ ಸಹಜ ಪುರುಷ ಅನಿಂದ್ಯ ಆ ಪುರುಷನು ಅನಿಂದ್ಯನು ನಿಂದನೆಗೆ ಯೋಗ್ಯನಲ್ಲ ಅವನನ್ನು ನಿಂದಿಸಬಾರ್ದು ಅಂಥೇಳಿ ಹಾಗೆ ಅಲ್ಲಿ ಅದೇ ವಿಭಕ್ತಿ ಬರ್ತದೆ ವಚನ ವಿಭಕ್ತಿ ಮತ್ತು ಯಾವುದು ಎಲ್ಲಿಂಗಂ ಲಿಂಗ ಲಿಂಗವಚನ ವಿಭಕ್ತಿ ಹೀಗೆ ಇಲ್ಲಿ ಏನಾಯಿತು ಆಹಾರಾರ್ಥಂ ಕರ್ಮ ಕುರಿಯಾದ ಅನಿಂದ್ಯಂ ಅನಿಂದ್ಯ ಕರ್ಮವನ್ನು ಮಾಡಬೇಕು ಆಹಾರಕ್ಕಾಗಿ ಆಹಾರ ಯಾಕೆ ಆಹಾರಾರ್ಥಂ ಕರ್ಮ ಕುರಿಯಾದನಿಂದ್ಯಂ ಕುರಿಯಾದ ಆಹಾರಂ ಪ್ರಾಣ ಸಂರಕ್ಷಣಾ ಪ್ರಾಣವನ್ನು ಉಳಿಸ್ಲಿಕ್ಕೆ ಮಾತ್ರ ಅವ್ರು ಹೇಳೋದು ನೋಡಿ ಇಲ್ಲಿ ದೇಹ ಪೋಷಣೆಗಲ್ಲ ದೇಹ ರಕ್ಷಣೆಗಲ್ಲ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ತಕ್ಕ ಆಹಾರ ಯಾಕೆ ಪ್ರಾಣ ಬೇಕು ಪ್ರಾಣ ರಕ್ಷ್ಯಾ ತತ್ವಜಿಜ್ಞಾಸನಾರ್ಥಂ ಪ್ರಾಣಗಳು ಯಾಕೆ ರಕ್ಷಿಸಿಕೊಳ್ಬೇಕು ಪ್ರಾಣಗಳನ್ನು ಪ್ರಾಣ ರಕ್ಷ್ಯಾ ಪ್ರಾಣ ಅಂತ ಒಂದನ್ನು ಹೇಳಿಲ್ಲ ಇಲ್ಲಿ ಪಂಚಪ್ರಾಣಗಳು ಪಂಚ ಉಪಪ್ರಾಣಗಳು ಇವೆಲ್ಲ ಬರ್ತದೆ ಪ್ರಾಣ ಅಂತೇಳಿ ಹೇಳಿದರೆ ಪ್ರಾಣ ಶಕ್ತಿ ಅಂತೇಳಿದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನತಕ್ಕಂಥ ಪಂಚ ಪ್ರಾಣಗಳು ಹಾಗೆ ಪಂಚ ಉಪಪುರಾಣಗಳಿದೆ ನಾಗ ಕೂರ್ಮ ಕೃಕರ ಧನಂಜಯ ಅಂಥೇಳಿ ಇಂದು ಮುಂತಾದಂಥ ಐದು ಉಪಪ್ರಾಣಗಳು ಕೂಡ ಬರ್ತದೆ ಹ್ಞೂ ಹೀಗೆ ಪ್ರಾಣಗಳ ರಕ್ಷಣೆಗೋಸ್ಕರವಾಗಿ ಆಹಾರ ಬೇಕು ಪ್ರಾಣಾರಕ್ಷೆಯ ತತ್ವ ಜಿಜ್ಞಾಸನ ಅರ್ಥ ಪ್ರಾಣರಕ್ಷಣೆ ಬೇಕು ತತ್ವ ಜಿಜ್ಞಾಸೆಗಾಗಿ ಪರತತ್ವವನ್ನು ತಿಳಿದುಕೊಳ್ಳಲಿಕ್ಕಾಗಿ ತತ್ವ ಜಿಜ್ಞಾಸಂ ಯಾಕೆ ತತ್ವ ಜಿಜ್ಞಾಸೆ ಯಾಕೆ ಬೇರೇನು ಕೆಲಸ ಇಲ್ವಾ ಮನುಷ್ಯನಿಗೆ ಅಂತೇಳಿ ಕೇಳಿದರೆ ತತ್ವ ಜಿಜ್ಞಾಸ್ಯಂ ಏನ ಭೂಯ ನ ದುಃಖಂ ಏನು ಭೂಯೋ ನ ದುಃಖಂ ಯಾವುದರಿಂದ ಆಮೇಲೆ ದುಃಖವೇ ಇರುವುದಿಲ್ಲ ಅವನಿಗೆ ಅಥವಾ ಅವಳಿಗೆ ಆ ತತ್ವ ಜಿಜ್ಞಾ ತತ್ವವನ್ನು ತಿಳ್ಕೊಂಡ್ರೆ ಪರತತ್ವ ಭಗವಂತ ಅಂತೇಳಿದರೆ ಏನು ಅಥವಾ ಆತ್ಮ ಅಂತೇಳಿದರೆ ಏನು ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ಇದರ ಸರಿಯಾದ ತಿಳುವಳಿಕೆ ಅರಿವು ಜ್ಞಾನ ಅನುಭವ ಉಂಟಾದರೆ ಆಮೇಲೆ ಮನುಷ್ಯನಿಗೆ ದುಃಖವೇ ಇಲ್ಲ ಯಾವುದೇ ವಿಷಯದಲ್ಲಿ ದುಃಖಾತೀತನಾಗ್ತಾನೆ ಸುಖ ದುಃಖಾತೀತನಾಗ್ತಾನೆ ಪುಣ್ಯಪಾಪಾತೀತನಾಗ್ತಾನೆ ತ್ರಿಗುಣಾತೀತನಾಗ್ತಾನೆ ಹಾಂ ದೇಶಾತೀತ ಕಾಲಾತೀತ ಹಾಂ ವಿಶ್ವಪ್ರಜ್ಞಾನಾಗ್ತಾನೆ ಹಾಗಾಗಿ ಅದಕ್ಕೋಸ್ಕರವಾಗಿ ಆಹಾರ ಬೇಕು ಅಂತ ಹೇಳಿದೆ ಹಾಗೆ ಇಲ್ಲಿ ಈಗ ಏನು ಹೇಳ್ತಾರೆ ಹಣ ಸಂಪಾದನೆ ಕೂಡ ಯಾಕೆ ಬೇಕು ಧರ್ಮ ಸಾಧನೆಗೋಸ್ಕರವಾಗಿ ಹರತು ಹಣಕ್ಕೋಸ್ಕರವಾಗಿಯೇ ಬದುಕಲ್ಲ ಬದುಕಲಿಕ್ಕೆ ಬೇಕಾದಷ್ಟು ಹಣ ಅಂತೇಳಿ ಹೇಳ್ತಕ್ಕಂಥದ್ದು ಇದು ಅತ್ಯಂತ ಒಂದು ನಮಗೆ ಈಗ ಈ ಕಾಲಕ್ಕೆ ಇರತಕ್ಕಂಥ ಒಂದು ಬಹಳ ಉತ್ತಮವಾದಂಥ ಒಂದು ಏನು ಸೂಚನೆ ಅಥವಾ ಒಂದು ಉಪದೇಶ ಅಂತೇಳಿ ಹೇಳ್ಬೋದು ಒಂದು ಸೂಕ್ತವಾದಂಥ ಒಂದು ಸಲಹೆ ಅಥವಾ ಈ ಕಾಲಕ್ಕೆ ಸರಿಯಾದಂಥ ಒಂದು ಹೇಳಿಕೆ ಇದು ಹಣವೇ ಲೋಕದಲ್ಲಿ ನಡೆದಾಡ್ತಾ ಇರತಕ್ಕಂಥದ್ದು ಈ ಕಾಲದಲ್ಲಿ ಆದರೆ ನಿಜವಾದ ಬದುಕು ಹೇಗಿರಬೇಕು ಅನ್ನೋದಕ್ಕಂಥದ್ದು ಇಲ್ಲಿ ಹೇಳ್ತಾ ಇದೆ ಯಾಕಂತ ಹೇಳಿದರೆ ಈಗ ನೋಡಿ ಅವನು ಸಂಸ್ಕೃತದ ಬರ್ತದೆ ಎಸ್ಆಾಸ್ತಿ ವಿತ್ತಂ ಸ ನರಹ ಹಣ ಇದೆಯೋ ಅವನೇ ಒಳ್ಳೆ ಕುಲದಲ್ಲಿ ಹುಟ್ಟಿದವ ಅಂತೇಳಿ ಪ್ರಸಿದ್ಧಿಗೆ ಬರ್ತಾನಂತೆ ಹಣ ಇದ್ದರೆ ಅವನ ಕುಲವು ಒಳ್ಳೆ ಕುಲ ಅಂತೇಳಿ ಅನಿಸಿಬಿಡ್ತದೆ ಎಸ್ ವಿ ನನರಕುಲೀನ ಸ ಪಂಡಿತ ಸ ಶ್ರತವಾನ್ ಗುಣಜ್ಞ ಅವನೇ ಪಂಡಿತನು ಜ್ಞಾನಿಯು ಅವನೇ ಶ್ರತವಾನ್ ಶುತ ಅಂದರೆ ತಿಳುವಳಿಕೊಳ್ಳವ ಅಥವಾ ವೇದ ಶ್ರುತಿ ವೇದಾಧಿಗಳ ಜ್ಞಾನವುಳ್ಳವ ಶ್ರತವಾನ್ ಗುಣಜ್ಞ ಅವನೇ ಗುಣೀ ಗುಣವನ್ನು ಬಲ್ ಬಲ್ಲವನು ಹಾಗೆ ಯಾಸ್ತಿ ವಿತ್ತ ಸ ನರಕುಲೀನ ಸ ಪಂಡಿತ ಸಶ್ರುತವಾ ಗುಣಜ್ಞ ಸೇವ ವಕ್ತ ಸ ದರ್ಶನೀಯ ಸರ್ವೇ ಗುಣಾ ಕಾಂಚನ ಆಶ್ರಯಂತೀ ಸೇವ ಅವನೇ ವಕ್ತೃ ಅವನೇ ಒಳ್ಳೆ ಮಾತುಗಾರ ಯಾರಿಗ ಹಣ ಉಂಟು ಅವನು ಸ ಚ ಸುಂದರನು ಹಣ ಇದ್ರೆ ಆಹ್ ಏನು ಚಂದ ಇದ್ದಾನೆ ಹಣ ಇಲ್ಲಿದ್ರೆ ಏನು ಪ್ರಯೋಜನ ಇಲ್ಲ ಸಕ್ತ ಸರ್ಶನೀಯ ದರ್ಶನಕ್ಕೆ ಯೋಗ್ಯನಾದವ ಸರ್ವೇ ಗುಣ ಕಾಂಚನಮ ಆಶ್ರಯಂತೆ ಹೀಗಾಗಿ ಎಲ್ಲ ಗುಣಗಳು ಕೂಡ ಕಾಂಚನ ಅಂದರೆ ಚಿನ್ನ ಅಥವಾ ಸಂಪತ್ತು ಇದನ್ನೇ ಆಶ್ರಯಿಸಿ ಇವೆ ಅದಿದ್ದರೆ ಎಲ್ಲವೂ ಇದೆ ಅಂತ ಹೇಳಿದೆ ಹಾಗೆ ಹೀಗೆ ಕಲಿಗ ಕಲಿಗಾಲ ಹಾಗೆ ಇದೆ ಆದರೆ ಹಣವನ್ನು ಯಾಕಾಗಿ ಎಷ್ಟು ಹೇಗೆ ಸಂಪಾದನೆ ಮಾಡಬೇಕು ಎನ್ನತಕ್ಕಂಥದ್ದು ಇಲ್ಲಿ ಹೇಳ್ತದೆ ನಿಜವಾಗಿ ಮನುಷ್ಯನಿಗೆ ನೆಮ್ಮದಿ ಸುಖ ಸ್ಥಿರಸ್ಥಾಯಿಯಾಗಿರಬೇಕಿದ್ದರೆ ನಾಶವಾದಂತ ಆಗದಂತ ಸುಖ ಸಿಗಬೇಕಿದ್ರೆ ಯಾವ ರೀತಿ ಸಂಪಾದನೆ ಮಾಡಬೇಕು ಕ್ಷತ್ರಿಯೋ ಬಾಹುವೀರ್ಯೇಣ ಕೃಷಿ ಗೋರಕ್ಷಣಾದ್ ಕೃಷಿ ಗೋರಕ್ಷಣಾದ್ ವಿಷಃ ವಿಶ್ ವಿಷ ವೈಶ್ಯ ಇನ್ನೊಂದು ಅರ್ಥ ವಿಷ ಅಂದರೆ ಸಾಮಾನ್ಯ ಪ್ರಜೆಗಳು ಅಂತಕ್ಕಂಥ ಅರ್ಥವೂ ಇದೆ ವಿಷಾಂಪತಿ ಅಂದರೆ ಪ್ರಜಾಪತಿ ಅಂತೇಳಿ ಪ್ರಜೆಗಳ ಪತಿ ನ್ಯಾಯಾರ್ಜಿತ ವಿತ್ತಾತ್ ಸಿದ್ಧಿಂ ಸಮುತೆ ಕ್ಷತ್ರಿಯನಾದವನು ಬಾಹುವೀರ್ಯೇಣ ತನ್ನ ಶೌರ್ಯದಿಂದ ತನ್ನ ಭುಜಬಲದಿಂದ ತನ್ನ ಸಾಮರ್ಥ್ಯ ಬಲ ಶಕ್ತಿ ಶಾರೀರಿಕವಾದಂತಹ ದೇಹದ ದೈಹಿಕ ಸಾಮರ್ಥ್ಯದಿಂದ ಸಂಪಾದನೆ ಮಾಡಬೇಕು ಧನ ಸಂಪಾದನೆಯನ್ನು ಬಾಹುವೀರ್ಯೇಣ ಕ್ಷಿ ಕೃಷಿ ಗೋರಕ್ಷಣಾತ್ ವಿಷ ವೈಶ್ಯನಾದವನು ಕೃಷಿ ವ್ಯವಸಾಯ ಗೋರಕ್ಷಣೆ ಗೋಪಾಲನೆ ವ್ಯಾಪಾರ ಮುಂತಾದವುಗಳಿಂದ ಸಂಪಾದನೆ ಮಾಡಬೇಕು ನ್ಯಾಯಾರ್ಜಿತಸ್ಯ ವಿತ್ತಸ ದಾನಾತ್ ಸಿದ್ಧಿಂ ಸಮಷ್ಣುತೆ ಹೀಗೆ ನ್ಯಾಯದಿಂದ ಸಂಪಾದಿಸಿದಂತಹ ಧನ ಯಾವುದಿದೆ ಸಂಪತ್ತು ಇದೆ ವಿತ್ತ ಅಂದರೆ ಹಣ ಅದನ್ನು ಯೋಗ್ಯರಾದವರಿಗೆ ದಾನ ಮಾಡಿದರೆ ಸಿದ್ಧಿಯನ್ನು ಹೊಂದುತ್ತಾನೆ ಸಿದ್ಧಿಂ ಸಮಷ್ಣುತೆ ಜ್ಞಾನಸಿದ್ಧಿಯನ್ನು ಹೊಂದುತ್ತಾನೆ ಬ್ರಹ್ಮಜ್ಞಾನವನ್ನು ಪಡಿತಾನೆ ಅಂತೇಳಿ ಹೇಳ್ತಾರೆ ಜ್ಞಾನಸಿದ್ಧ ಮೋಕ್ಷಸಿದ್ಧಿ ಸರ್ವಂ ಗುರು ಅನುಗ್ರಹ ಮೋಕ್ಷಾತ್ ಸ್ವರೂಪಸಿದ್ಧಿ ಸ್ಯಾತ್ ಪರಾನಂದಂ ಸಮುತೆ ಜ್ಞಾನಸಿದ್ಧಿಯಿಂದ ಏನಾಗ್ತದೆ ಮೋಕ್ಷಸಿದ್ಧಿ ಉಂಟಾಗ್ತದೆ ಪರಬ್ರಹ್ಮಜ್ಞಾನ ಉಂಟಾದರೆ ಆಮೇಲೆ ಅವನಿಗೆ ಈ ಸಂಸಾರ ಬಂಧನದಿಂದ ಅಥವಾ ಸುಖ ದುಃಖಾದಿಗಳಿಂದ ಪುಣ್ಯಪಾಪಗಳಿಂದ ತ್ರಿಗುಣಗಳಿಂದ ಮೋಕ್ಷ ಬಿಡುಗಡೆ ಉಂಟಾಗ್ತದೆ ಸರ್ವೇಷ್ ಗುರು ಅನುಗ್ರಹ್ ಅಂಥವರಿಗೆಲ್ಲರಿಗೂ ಕೂಡ ಗುರುವಿನ ಅನುಗ್ರಹ ಮೂಲಕವಾಗಿ ಮೋಕ್ಷದ ಸಿದ್ಧಿ ಆಗ್ತದೆ ಗುರುಗಳ ಅನುಗ್ರಹದಿಂದ ಹಾಗೆ ಜ್ಞಾನದ ಸಿದ್ಧಿಯಿಂದ ಮೋಕ್ಷಾತ್ ಸ್ವರೂಪ ಸಿದ್ಧಿ ಸ್ಯಾತ್ ಮೋಕ್ಷದಿಂದ ಏನಾಗ್ತದೆ ಬ್ರಹ್ಮಸ್ವರೂಪವು ಸಿದ್ಧಿ ಆಗ್ತದೆ ಆತ್ಮಸ್ವರೂಪ ಬ್ರಹ್ಮಸ್ವರೂಪ ಉಪನಿಷತ್ತಿನಲ್ಲಿ ಹೇಳ್ತಾರೆ ಅಂದರೆ ಈ ಮೋಕ್ಷ ಅಂತ ಹೇಳಿದರೆ ಏನು ಈಗ ಬ್ರಹ್ಮ ಪದವಿ ಸಿಗುವಂಥದ್ದು ಅಂದರೆ ಏನು ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ ಅಂತೇಳಿ ಅಲ್ಲ ಪರಬ್ರಹ್ಮನೇ ಆಗ್ತಾನೆ ಅವನು ಭಗವಂತನೇ ಆಗ್ತಾನೆ ಅವನು ಅದೇ ಆಗ್ತಾನೆ ಅಂತೇಳಿ ವೇದಗಳಲ್ಲಿ ಕೂಡ ಬರ್ತದೆ ಸ ಏವ ವಿಷ್ಣುರೇವ ಭಾವತಿ ಅವನು ವಿಷ್ಣುವೇ ಆಗ್ತಾನೆ ಹಾಂ ಅವನು ಗಣಪತಿ ಹೀಗೆ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬರ್ತದೆ ಅಂದರೆ ಅವನು ಅದೇ ಆಗೋದು ಅಂತ ಹೇಳಿದ್ರೇನು ಅಲ್ಲಿ ಸಾಯುಜ್ಯ ಮುಕ್ತಿಯ ಬಗ್ಗೆ ಹೇಳಿದ್ದು ಆತ್ಮವೇ ಪರಮಾತ್ಮ ಎನ್ನತಕ್ಕಂಥ ಭಾವ ಅವನಿಗೆ ಬಂದುಬಿಟ್ರೆ ಅವನು ಅದೇ ಆಗಿಬಿಡ್ತಾನೆ ನಾನು ಅದೇ ಅಂಥೇಳಿ ಅಲ್ಲಿ ಆವಾಗ ಏನಾಗ್ತದೆ ಅವನದೇ ಒಂದು ಪ್ರತ್ಯೇಕವಾದ ಬ್ರಹ್ಮಾಂಡ ಸೃಷ್ಟಿಯಾಗ್ತದೆ ಮುಂದಿನ ಸೃಷ್ಟಿಗೆ ಅಂತೇಳಿ ಹೇಳ್ತಾರೆ ಶುಕ್ರ ಸ್ಫೋಟ ಅಂತೇಳಿದ ಸಿದ್ಧಾಂತ ಇದೆ ಮಹಾಸ್ಫೋಟ ಹೇಳಿದಾಗೆ ಸೃಷ್ಟಿಯಾಗುವಾಗ ಅವನದ್ದೇ ಒಂದು ಅವನೊಂದು ಪರಬ್ರಹ್ಮ ಅಂತೇಳಿ ಆದರೆ ಅವನ ಸುತ್ತಲೂ ಅಂದರೆ ಅವನ ಆ ಒಂದು ಅದೇ ಒಂದು ಪರಬ್ರಹ್ಮಸತ್ವ ಅಂತೇಳಿ ಆದ ಕೂಡಲೇ ಅಲ್ಲಿಂದ ಸೃಷ್ಟಿಯಾಗುವಾಗ ಅದೇ ಒಂದು ಬೀಜ ಆಗ್ತದೆ ಸೃಷ್ಟಿಗೆ ಅಂಥೇಳಿ ಹ್ಞೂ ಅದರಿಂದಲೇ ಒಂದು ಬ್ರಹ್ಮಾಂಡದ ಸೃಷ್ಟಿಯಾಗ್ತದೆ ಮುಂದಿನ ಸೃಷ್ಟಿ ಪ್ರತ್ಯೇಕವಾದು ಈಗ ಹೇಗೆ ತ್ರಿಮೂರ್ತಿಗಳು ಅನೇಕ ಕೋಟಿ ಬ್ರಹ್ಮಾಂಡ ಜನನೀ ಅಂತೇಳಿ ದೇವಿಯನ್ನು ಹೇಳ್ತಾರೆ ದೇವಿ ಭಾಗವತದಲ್ಲಿ ಬ್ರಹ್ಮಾಂಡಗಳು ಅನೇಕ ಕೋಟಿ ಇವೆ ಅದಕ್ಕೆ ಪ್ರತಿಯೊಂದಕ್ಕೂ ತ್ರಿಮೂರ್ತಿಗಳಿದ್ದಾರೆ ಬ್ರಹ್ಮವಿಷ್ಣು ಮಹೇಶ್ವರರು ಅವೆಲ್ಲದರ ಒಡತಿ ಇವಳು ಆದಿಮಾಯ ಆದಿಶಕ್ತಿ ಅಂಥೇಳಿ ಹಾಗಾಗಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಪರಬ್ರಹ್ಮ ಅಂತೇಳಿ ಹೇಳಿದರೆ ಎಷ್ಟೊಂದು ಜನ ಯಾರೆಲ್ಲ ಮುಕ್ತಿ ಪಡೆದಿರ್ತಾರೋ ಜ್ಞಾನಿಗಳಾಗಿ ಅದ್ವೈತ ಮುಕ್ತಿಯನ್ನ ಹೊಂದುತ್ತಾರೋ ಅಂದರೆ ಅಭೇದ ಮುಕ್ತಿಯನ್ನ ಅವಗ ಅವರೇ ಒಂದು ಪ್ರತ್ಯೇಕ ಸೃಷ್ಟಿಗೆ ಬೀಜವಾಗ್ತಾರೆ ಅಲ್ಲಿಂದಲೇ ಸೃಷ್ಟಿ ಅಂದರೆ ಅದು ಸ್ಫೋಟ ಆಗಿ ಹೇಗೆ ಮೂಲ ಮಹಾಸ್ಫೋಟ ಸೃಷ್ಟಿ ಉಂಟಾಯಿತೋ ಅದೇ ರೀತಿಯಲ್ಲಿ ಅವರದ್ದೊಂದು ಪ್ರತ್ಯೇಕ ಬ್ರಹ್ಮಾಂಡ ಆಗ್ತದೆ ಅಂಥೇಳಿ ಅದೊಂದು ಪರಬ್ರಹ್ಮ ಬೀಜ ಆಗ್ತದೆ ಅಂಥೇಳಿ ಹಾಗಾಗಿ ಅದು ಮೋಕ್ಷದಿಂದ ಬ್ರಹ್ಮಸ್ವರೂಪವು ಸಿದ್ಧಿಸುತ್ತದೆ ಅಂತಹ ಪರಬ್ರಹ್ಮತ್ವ ಉಂಟಾಗ್ತದೆ ಉತ್ಕೃಷ್ಟವಾದ ಬ್ರಹ್ಮಾನಂದವು ಕೂಡ ಉಂಟಾಗ್ತದೆ ಮೋಕ್ಷಾತ್ ಸ್ವರೂಪ ಪರಾನಂದಂ ಸಮುತಿ ಪರಮಾನಂದವನ್ನು ಹೊಂದುತ್ತಾನೆ ಅಂಥೇಳಿ ಆನಂದದಲ್ಲಿ ಬೇರೆ ಬೇರೆ ವ್ಯತ್ಯಾಸ ಹೇಳ್ತಾರೆ ಚೈತ್ರ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿ ಆನಂದ ಮಾನುಷ ಆಮೇಲೆ ಗಂಧರ್ವ ಮಾನುಷ ಗಂಧರ್ವೂ ಆನಂದ ಆಮೇಲೆ ದೇವತೆಗಳ ಆನಂದ ಬೇರೆ ಗಂಧರ್ವ ಹಾಗೆ ಬೇರೆ ಬೇರೆ ಇಂದ್ರನದ್ದು ಬ್ರಹ್ಮನದ್ದು ಪ್ರಜಾಪತಿ ಆನಂದ ಹೀಗೆ ಬೇರೆ ಬೇರೆ ಆನಂದಗಳು ಬರ್ತದೆ ಆನಂದದಲ್ಲಿ ತರತಮ ಯಾರಿಗೆ ಆನಂದ ಎನ್ನತಕ್ಕಂಥದ್ದು ಈಗ ಉದಾಹರಣೆಗೆ ಮನುಷ್ಯ ಲೆಕ್ಕಾಚಾರಗಳು ಬೇರೆ ಬೇರೆ ಇರುತ್ತದೆ ಕಾಲಗಣನೆ ಕೂಡ ಅದೇ ರೀತಿಯಲ್ಲಿ ಅಂದರೆ ಮನುಷ್ಯನ ಬೇರೆ ಮನುಷ್ಯನ ಕಾಲಗಣನ ಲೆಕ್ಕಾಚಾರ ಬೇರೆ ದೇವತೆಗಳದ್ದು ಬೇರೆ ಪಿತೃಗಳದ್ದು ಬೇರೆ ಬ್ರಹ್ಮನದ್ದು ಬೇರೆ ವಿಷ್ಣುವಿನದು ಬೇರೆ ಶಿವನದ್ದು ಬೇರೆ ಹೇಗೆ ಬರುತ್ತಾ ಹೋಗ್ತದೆ ಕಾಲಗಣನೆ ಅದೇ ರೀತಿಯಲ್ಲಿ ಆಯಾಯ ಒಂದೊಂದು ಅಯೋಗ್ಯತೆಯ ಅನುಸಾರವಾಗಿ ಆನಂದವು ಕೂಡ ತರತಮ ಅದರಲ್ಲಿ ವ್ಯತ್ಯಾಸ ಇದೆ ಅಂಥೇಳಿ ಹೇಳತಕ್ಕಂಥ ಒಂದು ಹೇಳ್ತದೆ ಆದರೆ ಬ್ರಹ್ಮಾನಂದ ಅಂತ ಹೇಳ್ತಕ್ಕಂಥ ಆತ್ಯಂತಿಕವಾದದ್ದು ಅತ್ಯಂತ ಶ್ರೇಷ್ಠವಾದ ಆನಂದ ಚಿರಸ್ಥಾಯಿ ಆಗಿರತಕ್ಕಂಥದ್ದು ಹಾಗೂ ಅಸೀಮವಾದ್ದು ಅಪಾರವಾದ್ದು ಅಂತ್ಯವಿಲ್ಲದ್ದು ಮಿತಿ ಇಲ್ಲದ್ದು ಅಮಿತವಾದದ್ದು ಎಂತಕ್ಕಂಥದ್ದು ಬ್ರಹ್ಮಾನಂದ ಅದೇ ಪರಮಾನಂದ ಅಂಥೇಳಿ ಪರಮ ಅಂದರೆ ಶ್ರೇಷ್ಠ ಅಂಥೇಳಿ ಪರಾನಂದ ಅಂತ ಅದನ್ನೇ ಹೇಳಿದ್ದಿಲ್ಲಿ ಪರಾನಂದ್ ಸಮುತೆ ಹಾಗೆ ಸತ್ಸಂಗಾತ್ ಸರ್ವೇ ತದ್ವೈ ನರಾಂ ಜಾಯತೆ ವಿಜಾ ಧನಧಾನ್ಯದ ಸರ್ವ ವೈ ಗೃಹ ಸತ್ಸಂಗದಿಂದ ಏನಾಗ್ತದೆ ಯದ ವಿಪ್ರದೇ ಮೇಲೆ ಹೇಳಿದ್ದೆಲ್ಲವೂ ಕೂಡ ಸತ್ಪುರುಷರ ಸಹವಾಸದಿಂದಲೇ ಆಗುವಂಥದ್ದು ಈಗ ಹೇಳ್ತಾರೆ ಇಷ್ಟೆಲ್ಲ ಮೇಲೆ ಈಗೇನೇನು ಹೇಳಿದ್ದೇವೆ ಜ್ಞಾನಸಿದ್ಧಿ ಆಗ್ತದೆ ಗುರುಗಳ ಅನುಗ್ರಹ ಆಗ್ತದೆ ಮೋಕ್ಷ ಸಿದ್ಧಿಸ್ತದೆ ಪರಬ್ರಹ್ಮತ್ವ ಬರ್ತದೆ ಹೀಗೆಲ್ಲ ಹೇಳಿದ್ದಾರೆ ಇದೆಲ್ಲ ಹೇಗಾಗುವುದು ಸತ್ಸಂಗದಿಂದ ಮೊದ ಮೊತ್ತ ಮೊದಲಿಗೆ ಸಜ್ಜನರ ಸಂಘವನ್ನು ಮಾಡಬೇಕು ಸಂತರ ಸಂಘವನ್ನು ಮಾಡಬೇಕು ಅಂದರೆ ಸಂತರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಸಜ್ಜನರ ಸಹವಾಸದಿಂದ ಸತ್ಪುರುಷರ ಸಹವಾಸದಿಂದ ಸತ್ಸಂಗ್ ಅವರ ನುಡಿಮುತ್ತುಗಳನ್ನು ಅವರ ಒಂದು ಉಪದೇಶವನ್ನು ಆಲಿಸಿ ನಾವು ಅವರ ವಿಚಾರಗಳನ್ನು ಚಿಂತಿಸಿ ಮಥನ ಮಾಡಿ ಅದನ್ನ ಸರಿ ವಿಮರ್ಶೆ ಮಾಡಿ ಸರಿಯಾಗಿ ಅದರಲ್ಲಿ ನಾವು ಸತ್ಯವನ್ನ ಮನಗಾಣಬೇಕು ಪರೀಕ್ಷಿಸಿ ಸತ್ಸಂಗಾತ್ ಸರ್ವೇತದ್ವೈ ನರಾಣಂ ಜಾಯತೇ ಧ್ವಿಜ ಅಲ್ಲೇ ಬ್ರಾಹ್ಮಣರೇ ವಿಪ್ರರೇ ದ್ವಿಜರೇ ಮನುಷ್ಯರಿಗೆ ಸತ್ಸಂಗವೊಂದರಿಂದ ಸತ್ಪುರುಷ ಸಹವಾಸದಿಂದಲೇ ಮೇಲೆ ಹೇಳಿದ್ದೆಲ್ಲ ಸಿಗ್ತದೆ ಸರ್ವೇತೈ ನರಾಣ್ ಜಾಯತೆ ಸತ್ಸಂಗಾತ್ धनधान्य धनधान्यादेम वै गृह मेधिना गृहस्थना धनशक्तिगार वा यथाशक्ति धनधान्यादी दानम यदे वस्तु फल ध्यान च धान्यल वस्तुजा फलान्यमें ತತ್ತ ಸರ್ವ ಬ್ರಾಹ್ಮಣೇಭ್ಯೋ ದೇಯಂ ವೈ ಹಿತಮಿಛತ ಹಿತವನ್ನು ಅಪೇಕ್ಷಿಸತಕ್ಕಂಥವರು ಬ್ರಾಹ್ಮಣರಿಗೆ ಯಾವುದನ್ನು ದಾನ ಮಾಡಬೇಕು ಎದ್ಯದ್ ಕಾಲೇ ವಸ್ತು ಜಾತಂ ಫಲಂ ವಾ ಧಾನ್ಯಮೇವಚ ಯಾವ್ಯಾವ ಕಾಲದಲ್ಲಿ ಯಾವ ಯಾವ ವಸ್ತು ಫಲ ಧಾನ್ಯ ಮುಂತಾದಗಳು ಸಿಕ್ತವೋ ಆಯಾ ಕಾಲಕ್ಕೆ ಸರಿಯಾಗಿ ಆವಾಗ ಅದನ್ನು ತತ್ತತ್ಸರ್ವಂ ಅದನ್ನೆಲ್ಲ ದಾನ ತನ್ನ ಹಿತವನ್ನು ಅಪೇಕ್ಷಿಸತಕ್ಕಂಥ ವ್ಯಕ್ತಿಯು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಹೇಳ್ತಾರೆ ಬ್ರಹ್ಮಜ್ಞಾನಿಗಿರ್ಬೋದು ಬ್ರಾಹ್ಮಣನಿಗಿರ್ಬೋದು ಅಂದರೆ ಯಾವ್ಯಾವ ಕಾಲದಲ್ಲಿ ಪ್ರಕೃತಿ ಕೊಡ್ತದೋ ಯಾವ ಫಲಗಳನ್ನು ಅಥವಾ ಆ ವಸ್ತುಗಳನ್ನು ಧಾನ್ಯಗಳನ್ನು ಅದು ಯೋಗ್ಯವಾದಂಥ ಕಾಲ ಅಂಥೇಳಿ ಲೆಕ್ಕ ಅದನ್ನು ಅನುಭವಿಸಲಿಕ್ಕೆ ಭೋಗಿಸ್ಲಿಕ್ಕೆ ಉಂಜಿಸ್ಲಿಕ್ಕೆ ಅದನ್ನು ಉಪಯೋಗ ಮಾಡಲಿಕ್ಕೆ ಹಾಗಾಗಿ ಆಯಾ ಕಾಲದಲ್ಲಿ ಅದನ್ನು ಬಳಕೆ ಮಾಡಬೇಕು ಈಗಿನ ಹಾಗೆ ಕಷಿ ಕಟ್ಟಿ ವರ್ಷ ಇಡೀ ತಗೊಳ್ಳುವಂಥ ಪರಿಸ್ಥಿತಿ ಹಣ್ಣುಗಳನ್ನು ಅಥವಾ ಯಾವುದೇ ತರಕಾರಿಗಳನ್ನು ಅದು ಮಾರಕ ವಿಕೃತಿ ಅದು ಪ್ರಕ್ ಅಲ್ಲ ಅದು ನಮ್ಮ ನಮಗೆ ಅದು ಒಳ್ಳೆಯದಾಗೋದಿಲ್ಲ ಅದರಿಂದ ಹಿತವಲ್ಲ ಅದು ಸುಖ ಮಾತ್ರ ಸುಖವೆಲ್ಲವೂ ಹಿತವಾಗಲಾರದು ಆದರೆ ಹಿತವೆಲ್ಲವೂ ಕೂಡ ಒಳ್ಳೆಯದನ್ನೇ ಮಾಡ್ತದೆ ಶುಭವನ್ನುಂಟು ಮಾಡ್ತದೆ ಸುಖವೆಲ್ಲವೂ ಶುಭ ಅಲ್ಲ ಸುಖ ಅಂತ ಕಾಣಬಹುದು ಹಾಗಾಗಿ ತತ್ತ ಸರ್ವಂ ಬ್ರಾಹ್ಮಣ್ಯೋ ದೇಯಂ ಆಯಾ ಕಾಲದಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಆಯಾ ಕಾಲದಲ್ಲಿ ಸಿಕ್ಕಿದ್ದನ್ನು ನಾವು ಕೂಡ ಭುಂಜಿಸಬೇಕು ಯಾವ್ಯಾವುದು ಕಾಲದನ್ನು ಯಾವ್ಯಾವಾಗಲೂ ಭುಂಜನ ಮಾಡುವುದಲ್ಲ ಮಳೆಗಾಲದಲ್ಲಿ ಬೆಳೆದಂಥದ್ದನ್ನು ಬೇಸಿಗೆಗಾಲದಲ್ಲಿ ತಿನ್ನುವುದಲ್ಲ ಅಂದರೆ ಆದಷ್ಟು ಫ್ರೆಶ್ ಆರೋಗ್ಯಕ್ಕೆ ಒಳ್ಳೆಯದು ತಾಜಾವ ಆಗಾಗ ಸಿಕ್ಕತಕ್ಕಂಥದ್ದು ಪ್ರಕೃತಿಯಿಂದ ಹಾಗೆ ಆದಷ್ಟು ಕಸಿ ಮಾಡಿದ್ದಲ್ಲ ನೈಸರ್ಗಿಕವಾಗಿ ಏನೇನು ತಳಿಗಳಿವೆ ಮೂಲ ತಳಿಗಳು ಅದೇ ಆರೋಗ್ಯಕ್ಕೆ ಒಳ್ಳೆಯದು ಬಿ ಟಿ ಸಿ ಟಿ ಬಿ ಟಿ ಅಂತೇಳಿ ಯಾವುದು ಬಿ ಟಿ ಬದನೆ ಹಾಂ ಅಂಥದ್ದೆಲ್ಲ ಬಯೋಟೆಕ್ನಾಲಜಿ ಜೈವಿಕತಂತ್ರಜ್ಞಾನ ಬೆಳೆಸಿದಂಥದ್ದು ಇವೆಲ್ಲ ವಿಕೃತಿಗಳು ಪ್ರ ಮೂಲ ಪ್ರಕೃತಿ ಅಲ್ಲ ಅದರಿಂದ ಕಾಲಕ್ರಮೇಣ ಬೇರೆ ಬೇರೆ ವಂಶವಾಹಿಗಳ ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳು ಇರಬಹುದು ಜಲಂಚೈವ ಸೇಯಂ ಅನ್ನ ಕ್ಷುದಧಿಶಾಂತ ಕ್ಷೇತ್ರ ಧಾನ್ಯ ತಥಾಮ ಚತುರ್ವಿಧಂ ಯಾವತ್ಕಾಲ ವೈ ಭುಕ್ತ ಶ್ರವಣಮೇಧತೆ ಪುಣ್ಯಸ್ಯ ಪುಣ್ಯಸ ತ್ವರ್ಧಾ ಸಂಶಯೋ ಅಂದರೆ ಹಸಿವು ಬಾಯಾರಿಕೆ ಇವುಗಳ ಶಾತ್ಯರ್ಥವಾಗಿ ಸರ್ವ ಪ್ರಾಣಿಗಳಿಗೂ ನೀರು ಮತ್ತು ಅನ್ನಗಳನ್ನು ಕೊಡಬೇಕು ಜಲಂಚವ ಸದಾ ದೇಯಂ ಅನ್ನ ಕ್ಷುತ್ ಅಂದರೆ ಕ್ಷುತ್ ವ್ಯಾಧಿ ವ್ಯಾಧಿ ಶಾಂತೆಯೇ ಕ್ಷುಧೆ ಅಂದರೆ ಹಸಿವು ಪಿಪಾಸ ಅಂದರೆ ಬಾಯಾರಿಕೆ ಪಾತುಮ್ ಇಚ್ಛಾ ಕುಡಿಯುವ ಇಚ್ಛೆ ಆಗ್ತದೆ ಅಂತ ಹೇಳಿ ಹೀಗೆ ಇವುಗಳ ಪರಿಶಮ ಉಪಶಮನಕ್ಕಾಗಿ ಹಸಿವು ಬಾಯಾರಿಕಳ ಉಪಶಮನಕ್ಕಾಗಿ ಶಮನಕ್ಕಾಗಿ ನೀರು ಮತ್ತು ಅನ್ನವನ್ನು ಕೊಡಬೇಕು ಆಹಾರವನ್ನು ಕೊಡಬೇಕು ಎಲ್ಲ ಪ್ರಾಣಿಗಳಿಗೂ ಬಾಯಾರಿ ಬಂದವರಿಗೆ ನೀರು ಕೊಡಬೇಕು ಹಸಿವಾಗಿ ಬಂದವರಿಗೆ ಊಟ ಕೊಡಬೇಕು ಅಂತಕ್ಕಂಥ ಒಂದು ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಒಂದು ಧರ್ಮ ಅದು ಕ್ಷೇತ್ರಂ ಧಾನ್ಯಂ ತಥಾ ಕ್ಷೇತ್ರ ಧಾನ್ಯ ತಥಾ ಆಮ ಅನ್ನಮ ಅನ್ನಮೇವ ಚತುರ್ವಿಧ ಆಮ ಅಂದರೆ ಹಸಿಯದ ಹಿಟ್ಟು ಹುಡಿ ಹ್ಞೂ ಏನು ಹಸಿ ಧಾನ್ಯದ ಹುಡಿ ನಾವೇನು ಹೇಳೋ ಗೋಧಿ ಹುಡಿ ಹೇಳ್ತೇವೆ ಹ್ಞೂ ಬೇರೆ ಬೇರೆ ಹುಡಿ ಅನ್ನಗಳು ಅಂತೇಳಿ ಅನ್ನವು ನಾಲ್ಕು ವಿಧವಾದದ್ದು ಅಂತೇಳಿ ಹೇಳ್ತಾರೆ ಅನ್ನ ಕ್ಷೇತ್ರಮ್ ಧಾನ್ಯ ತಥಾ ಆಮ ಅನ್ನಂ ಅನ್ನಮೇವ ಚತುರ್ವಿಧಂ ಈ ರೀತಿಯಾಗಿ ಅನ್ನವು ನಾಲ್ಕು ವಿಧವಾದದ್ದು ಒಂದು ಕ್ಷೇತ್ರ ಫೀಲ್ಡ್ ಗದ್ದೆ ಅದೇ ಒಂದು ಅನ್ನ ಅಂಥೇಳಿ ಇನ್ನು ಧಾನ್ಯ ಆಮೇಲೆ ಧಾನ್ಯದ ಹುಡಿ ಆಮೇಲೆ ಧಾನ್ಯವನ್ನು ಬೇಯಿಸಿ ಮಾಡಿದ ಇಡೀ ಧಾನ್ಯವನ್ನು ಬೇಯಿಸಿ ಮಾಡಿದಂತಹ ಅನ್ನ ಹೀಗೆ ಅನ್ನವು ನಾಲ್ಕು ವಿಧವಾದದ್ದು ಅಂತ ಹೇಳ್ತಾರೆ ಈಗ ಉದಾಹರಣೆಗೆ ಕ್ಷೇತ್ರ ಹೇಗೆ ಅನ್ನ ಆಗ್ತದೆ ಎಷ್ಟೋ ಕ್ರಿಮಿಕೀಟಗಳಿಗೆ ಪಶು ಪಕ್ಷಿಗಳಿಗೆ ಅದು ಅನ್ನಾಗ್ತದೆ ಕ್ಷೇತ್ರದಲ್ಲಿ ನಾವು ಬೆಳೆಸುವಂಥ ಕ್ಷೇತ್ರದಿಂದಲೇ ಅವುಗಳು ಡೈರೆಕ್ಟಾಗಿ ತಿಂತವೆ ನೇರವಾಗಿ ಹ್ಞೂ ಅವುಗಳಿಗೆ ಅದೇ ಆಹಾರ ಧಾನ್ಯ ಅದು ನಾವು ಅದರಿಂದ ಪ್ರತ್ಯೇಕಿಸಿ ಆ ಗಿಡದಿಂದ ಪ್ರತ್ಯೇಕಿಸಿ ಧಾನ್ಯ ಹ್ಞೂ ಆ ಧಾನ್ಯವನ್ನು ಮಾತ್ರ ತಿನ್ನುವಂಥದ್ದು ಆ ಧಾನ್ಯಕ್ಕೆ ಕಾರಣವಾದ ಗಿಡಗಳನ್ನು ತಿನ್ನುವಂಥ ಜೀವಿಗಳು ಕೂಡ ಇದೆ ಹ್ಞೂ ಹಾಗಾಗಿ ಧಾನ್ಯವು ಕೂಡ ಆಹಾರ ಆಗ್ತದೆ ಗಿಡವು ಕೂಡ ಆಹಾರ ಆಗ್ತದೆ ಕೆಲವು ಕೆಲವು ಜೀವಿಗಳಿಗೆ ಪ್ರಾಣಿಗಳಿಗೆ ಆಮೇಲೆ ಆಮ ಅಂದರೆ ಅದರ ಹಿಟ್ಟು ಅದರ ಧಾನ್ಯದ ಹಿಟ್ಟನ್ನು ನಾವು ಉಪಯೋಗ ಮಾಡಿ ಅಂದರೆ ಹುಡಿ ಮಾಡಿಸಿ ಅದನ್ನು ಉಪಯೋಗ ಮಾಡ್ತೇವೆ ಆಹಾರಕ್ಕೆ ಆಮೇಲೆ ಅನ್ನ ಅಂದರೆ ಬೇಯಿಸಿ ಉಪಯೋಗ ಮಾಡುವಂಥದ್ದು ಹಸಿ ಹಿಟ್ಟು ಅಥವಾ ಬೇಯಿಸಿದ ಅನ್ನ ಅದನ್ನು ಬೇಯಿಸಿ ಈ ರೀತಿ ನಾಲ್ಕು ವಿಧವಾಗಿ ಅನ್ನ ಹೇಳ್ತಾರೆ ಅನ್ನ ಹಾಗೆಯೇ ಅಹಂ ವೈಶ್ವಾನ ಭೂತ್ ಪ್ರಾಣಿ ದೇಹಮಾಶ್ರಿತ ಪ್ರಾಣಪನ ಸಮಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂಥೇಳಿ ಅಲ್ಲೂ ಬರ್ತದೆ ಇಲ್ಲಿ ಭಗವದ್ಗೀತೆಯಲ್ಲಿ ಚತುರ್ವಿಧವಾದ ಅನ್ನ ಅಂತೇಳಿ ಅಂದರೆ ಅಹಂ ವೈಶ್ವಾನರೋ ಭೂತ್ವ ನಾನು ವೈಶ್ವಾನರ ಸ್ವರೂಪನಾಗಿ ವೈಶ್ವಾನರಾಗ್ನಿಯಾಗಿ ಅಥವಾ ವಿಶ್ವವನ್ನೆಲ್ಲ ವ್ಯಾಪಿಸಿರ್ತಕ್ಕಂತಹ ನರ ಮನುಷ್ಯ ವಿಶ್ವದಲ್ಲೆಲ್ಲೆಡೆ ಇದ್ದಾನೆ ಅವನ್ನೆಲ್ಲೂ ನಾನೇ ಅಂಥೇಳಿ ಹ್ಞೂ ಮನುಷ್ಯನಾಗಿ ನಾನು ವಿಶ್ವದಲ್ಲೆಡೆ ವ್ಯಾಪಿಸಿ ಯಾರು ಭಗವಂತ ಮನುಷ್ಯನಾಗಿ ಅಹಂ ವೈಶ್ವಾನರನಾಗಿ ಅಂತೇಳಿ ಆಗ್ತದೆ ವೈಶ್ವಾನರ ಅಗ್ನಿಯ ಸ್ವರೂಪಿಯಾಗಿ ಕೂಡ ಪ್ರಾಣಿನಾಂ ದೇಹಮಾಶ್ರಿತ ಎಲ್ಲ ಪ್ರಾಣಿಗಳ ಜೀವಿಗಳ ದೇಹವನ್ನು ಆಶ್ರಯಿಸಿ ಇದ್ದೇನೆ ಅಹಂ ವೈಶ್ವಾನರೋಭೂತ್ವ ಪ್ರಾಣಿ ನಾಮ ದೇಹಾಶ್ರಿತ ಪ್ರಾಣಾಪಾನ ಸಮಯುಕ್ತ ಪ್ರಾಣ ಅಪಾನಗಳಿಂದ ಕೂಡಿದವನಾಗಿ ಪ್ರಾಣಶಕ್ತಿಯೊಂದಿಗೆ ಕೂಡಿದವನಾಗಿ ಪಚಾಮಿ ಜೀರ್ಣ ಮಾಡ್ತೇನೆ ಅನ್ನಂ ಚತುರ್ವಿಧಂ ಚತುರ್ವಿಧವಾದ ಅನ್ನಗಳನ್ನು ನಾನು ಜೀರ್ಣ ಮಾಡ್ತೇನೆ ಪಚನ ಮಾಡ್ತೇನೆ ಹ್ಞೂ ಅಂಥೇಳಿ ಅಲ್ಲಿ ಭಗವದ್ಗೀತೆಯಲ್ಲಿ ಬರ್ತದೆ ಈಗ ಇಲ್ಲಿ ಚತುರ್ವಿಧವಾದ ಅನ್ನ ಯಾವುದು ಅಂತೇಳಿ ಇಲ್ಲಿ ಶಿವಪುರಾಣದಲ್ಲಿ ಬರ್ತದೆ ಕ್ಷೇತ್ರ ಧಾನ್ಯ ಆಮ ಅನ್ನ ಅಂತೇಳಿ ಹೇಳಿದ್ದೆ ಹಾಗೆಯೇ ಒಂದಕ್ಕೊಂದು ಸಂಬಂಧ ಇದೆ ಅಂಥೇಳಿ ಮುಂದೆ ಯಾವತ್ಕಾಲಂ ಯಾವ ಅನ್ನಂ ವಯ್ಯ ಭುಕ್ತ ಶ್ರವಣ ಮೇಧತೆ ಅನ್ನವನ್ನು ದಾನವಾಗಿ ತಕ್ಕೊಂಡವ ಯಾವ ಕಾಲದವರೆಗೆ ಬದುಕಿರ್ತಾನೋ ಹ್ಞೂ ಅಲ್ಲಿಯವರೆಗೆ ಅವನು ಮಾಡಿದಂತಹ ಪುಣ್ಯದಲ್ಲಿ ಅರ್ಧ ಅನ್ನದಾತೃವಿ ಲಭಿಸ್ತದೆ ನೋಡಿ ಅನ್ನದಾನದ ಫಲ ಎಷ್ಟಿದೆ ಅಂಥೇಳಿ ಒಬ್ಬನಿಗೆ ಅನ್ನದಾನ ಮಾಡಿದರೆ ಆ ಅನ್ನವನ್ನು ಉಂಡು ಬದುಕಿದವನು ಯಾವನಿದ್ದಾನೋ ಅವನು ಎಷ್ಟು ಸಮಯ ಬದುಕಿರ್ತಾನೆ ಅಲ್ಲಿವರೆಗೆ ಅವನು ಏನು ಪುಣ್ಯ ಮಾಡಿದಾನೆ ಅದರಲ್ಲಿ ಅರ್ಧ ಭಾಗ ಅನ್ನ ಧಾತೃಗೆ ಅವನಿಗೆ ಅನ್ನ ಕೊಟ್ಟವನು ಅವನನ್ನು ಬದುಕಿಸಿದಂಥ ಅನ್ನದಾನಿ ಯಾವನಿದ್ದಾನೆ ಅವನಿಗೆ ಅದರ ಅರ್ಧ ಭಾಗ ಬರ್ತದೆ ಇದರಲ್ಲಿ ಸಂಶಯವಿಲ್ಲ ತಾವತ್ ಕೃತಸ ಪುಣ್ಯ ಸು ಅರ್ಧಂಧಾತುರ್ನ ಸಂಶಯಹೋ ಅಂತೇಳಿ ಹೇಳ್ತಾರೆ ಗೃಹೀತಾ ಹಿ ಗೃಹಿತ ದಾನದ್ವೈ ತಪಸ ತಥಾ ಪಾಪ ಸಂಶೋಧನ ಕುರ್ಯಾದನ್ಯಥಾ ರೌರವಂ ರಜೆತ್ ದಾನವನ್ನು ತೆಗೆದುಕೊಂಡವ ಗ್ರಹೀತ ಹಿ ಗೃಹಿತ ದಾನದ್ವೈ ತಪಸಾ ತೆಗೆದುಕೊಂಡ ದಾನದ ಶುದ್ಧಿಗಾಗಿ ದಾನ ಮಾಡಿಯೂ ತಪಸ್ಸನ್ನು ಮಾಡಿಯೂ ಪಾಪವನ್ನು ಕಳ್ಕೊಳ್ಬೇಕು ದಾನವನ್ನು ತೆಕ್ಕೊಂಡವ ದಾನ ಮಾಡಬೇಕು ದಾನದ ಶುದ್ಧಿಗಾಗಿ ಹಾಗೆ ತಪಸ್ಸು ಅಥವಾ ಜಪ ಮಾಡಿ ಮಾಡ್ಬೇಕು ಗಾಯತ್ರಿ ಜಪ ಮಾಡಬೇಕು ಹೇಳ್ತಾರೆ ಬೇರೆ ಬೇರೆ ತಪಸ್ಸು ಜಪವನ್ನು ಮಾಡಿ ಪಾಪವನ್ನು ಕಳ್ಕೊಡ್ಬೇಕು ಯಾಕಂದರೆ ದಾನವನ್ನು ಕೊಡುವಂಥವ ದಾನ ಮಾಡೋದು ಯಾಕೆ ಯಾವುದೋ ಪಾಪದ ಪ್ರಾಯಶ್ಚಿತ್ತ ರೂಪವಾಗಿ ಅಥವಾ ಅವನನ್ನು ದಾನ ಕೊಟ್ಟಾಗ ಯಾವುದೇ ವಸ್ತುವನ್ನು ಅದರೊಟ್ಟಿಗೆ ಅವನು ಮಾಡಿದಂಥ ಪಾಪಾದಿ ಕರ್ಮಗಳು ಕೂಡ ಬರ್ತದೆ ಅದರೊಟ್ಟಿಗೆ ಹಾಗಾಗಿ ಅದನ್ನು ಕಳ್ಕೊಳ್ಳಿಕ್ಕೋಸ್ಕರವಾಗಿ ನಮ್ಮ ಆತ್ಮಶುದ್ಧಿಗಾಗಿ ಹಾಗೂ ಆ ಪಾಪದ ಪ್ರಾಯಶ್ಚಿತ್ತ ಶುದ್ಧಿಗಾಗಿ ನಾವು ತಪಸ್ಸನ್ನು ಅಥವಾ ಜಪತಪಾದಿಗಳನ್ನು ಮಾಡಬೇಕಾಗ್ತದೆ ವಿಶೇಷವಾಗಿ ಹಾಗೆ ನಾವು ಕೂಡ ದಾನ ಮಾಡಬೇಕಾಗ್ತದೆ ಪಡ್ಕೊಂಡವರು ಅಂಥೇಳಿ ಗೃಹೀತ ಗ್ರಹೀತಾ ಗ್ರಹಿತಸ್ಯ ಗೃಹೀತ ದಾನದ್ವೈ ತಪಸಾದಥ ಗ್ರಹೀತ ಅಂದರೆ ಸ್ವೀಕರಿಸಿದವನು ಗೃಹೀತ ದಾನೈ ತಪಸಥ ತೆಕ್ಕೊಂಡಂತಹ ದಾನದ ಅದರೊಟ್ಟಿಗೆ ಬಂದಂಥ ಪಾಪವನ್ನು ಕಳ್ಕೊಳ್ಳೋದು ಹೇಗೆ ದಾನ ಮಾಡಬೇಕು ತಾನು ಹಾಗೂ ತಪಸ್ಸು ಮಾಡಬೇಕು ಪಾಪ ಸಂಶೋಧನಂ ಕುರಿಯಾದ ಅನ್ಯಥ ರೌರವಂ ರಜೆಯತ್ ಹೀಗೆ ಮಾಡಿ ಪಾಪವನ್ನು ಶೋಧಿಸಿಕೊಳ್ಬೇಕು ಪಾಪವನ್ನು ಕಳ್ಕೊಳ್ಬೇಕು ಪಾಪದಿಂದ ಪರಿಶುದ್ಧನಾಗಬೇಕು ಅಲ್ಲದಿದ್ದರೆ ಅನ್ಯಥಾ ರೌರವಂ ರಜೆಯತ್ ಇದಲ್ಲದ್ರೆ ಘೋರವಾದ ನರಕವು ಸಿಕ್ತದೆ ರೌರವ ನರಕ ಆತ್ಮವಿತ್ತಂ ತ್ರಿಧಾಕುರ್ಯಾ ಧರ್ಮವೃದ್ಧ ಆತ್ಮಭೋಗತಃ ನಿತ್ಯಂ ನೈಮಿತ್ಕಾಮ್ಯ ಕರ್ಮಕುರ್ಯಾ ಧರ್ಮತ ತನ್ನ ಧರ್ಮವನ್ನು ಆತ್ಮವಿತ್ತಿಧಾಕುರ್ಯಾಧರ್ಮವೃದ್ಧ ಆತ್ಮಭೋಗತ ಧರ್ಮ ವೃದ್ಧಿ ತನ್ನ ಜೀವನ ಈ ಮೂರಕ್ಕಾಗಿ ಮೂರು ವಿಧವಾಗಿ ಧನವನ್ನು ವಿಂಗಡಿಸಿ ವಿನಿಯೋಗ ಮಾಡಬೇಕು ಆತ್ಮವಿತ್ತ ತನ್ನ ಹಣವನ್ನು ಮೂರು ವಿಧವಾಗಿ ವಿಂಗಡಿಸಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ ಯಾವುದೆಲ್ಲ ಧರ್ಮ ವೃದ್ಧಿ ಆತ್ಮಭೋಗ ಒಂದು ಧರ್ಮ ಆಚರಣೆಗೋಸ್ಕರ ಇನ್ನೂ ವೃದ್ಧಿ ಅಭಿವೃದ್ಧಿಗೋಸ್ಕರ ತನ್ನ ಹಾಗೆ ಆತ್ಮಭೋಗ ತನಗೆ ಅನುಭವಿಸ್ಲಿಕ್ಕೆ ಹಾಗೂ ಧರ್ಮವನ್ನು ವೃದ್ಧಿ ಮಾಡಲಿಕ್ಕೆ ಧರ್ಮ ಇರುವುದನ್ನು ಉಳಿಸಿಕೊಂಡು ಆಚರಣೆ ಮಾಡಲಿಕ್ಕೆ ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ಇದಕ್ಕಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ ವಿಭಾಗ ಮಾಡಿ ತನ್ನ ಸಂಪತ್ತನ್ನು ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ಕರ್ಮ ಕುರಿಯಾತ್ತು ವಿಧಿವತ್ತಾಗಿ ಕರ್ಮಗಳನ್ನು ಮಾಡಬೇಕು ಯಾವುದನ್ನು ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಕಾಮ್ಯಕರ್ಮ ಅಂಥೇಳಿ ನಿತ್ಯ ಕರ್ಮ ಅಂದರೆ ನಿತ್ಯವೂ ಮಾಡಬೇಕಾದಂಥದ್ದು ಜಪದಪಾದಿಗಳು ಸಂಧ್ಯಾಂಧನ ನಿಮಿತ್ತಾದವುಗಳು ನಿತ್ಯವೂ ಮಾಡಬೇಕಾದ್ದು ಇದು ಪಾಪವನ್ನು ನಾಶ ನಿತ್ಯ ಕರ್ಮದಿಂದ ಪಾಪ ಪರಿಹಾರ ಆಗತಕ್ಕಂಥದ್ದು ದುರಿತ ಕ್ಷಯಕ್ಕಾಗಿ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಅಂದರೆ ನಿಮಿತ್ತ ಯಾವುದೋ ಒಂದು ನಿಮಿತ್ತಕ್ಕಾಗಿ ಮಾಡತಕ್ಕಂಥದ್ದು ಅಥವಾ ಯಾವುದಾದ್ರೂ ಹಬ್ಬ ವ್ರತಾದಿಗಳ ಆಚರಣೆ ಆಯಾ ಯಾವುದು ಸಂಕ್ರಾಂತಿ ಸಂಕ್ರಾಂತಿ ಹುಣ್ಣಿಮೆ ಅಮಾವಾಸ್ಯೆ ಪರ್ವ ಆಚರಣೆ ಬೇರೆ ಬೇರೆ ಹ್ಞೂ ಇದೆಲ್ಲ ನೈಮಿತ್ತಿಕ ಕರ್ಮಕ್ಕೆ ಬರ್ತದೆ ನಿಮಿತ್ತ ಯಾವುದೋ ಒಂದು ನಿಮಿತ್ತವಾಗಿ ಹಬ್ಬಕ್ಕಾಗಿ ಆಚರಣೆ ಅಥವಾ ಏಕಾದಶಿ ಆ ತಿಥಿಯಾಗ ದಿವಸಕ್ಕಾಗಿ ಒಂದು ಉದ್ದೇಶಕ್ಕಾಗಿ ಆಮೇಲೆ ಕಾಮ್ಯ ಕರ್ಮ ಅಂತ ಹೇಳಿದರೆ ಅಲ್ಲಿ ಯಾವುದೋ ಒಂದು ಸಂಕಲ್ಪ ಮಾಡಿ ನಮ್ಮ ಈ ಇಚ್ಛೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಸಂಕಲ್ಪ ಮಾಡಿ ನಾವು ಆಚರಣೆ ಮಾಡುವಂಥದ್ದು ಒಂದು ವೇದೋಕ್ತ ಕರ್ಮವನ್ನು ಉದಾಹರಣೆಗೆ ಪುತ್ರ ಪುತ್ರಕಾಮ್ಯಷ್ಟಿಯಾಗ ಪುತ್ರ ಪ್ರಾಪ್ತಿಗೋಸ್ಕರವಾಗಿ ಹೀಗೆ ಒಂದೊಂದು ಹೇಳಿದೆ ಜ್ಯೋತಿಷ್ಠೋಮ ಯಾಗ ಸ್ವರ್ಗ ಕಾಮೋ ಯಜೇತ ಜ್ಯೋತಿಷ್ಠೋಮ ಯಾಗ ಸ್ವರ್ಗ ಬಯಸಿದವನು ಅದನ್ನು ಮಾಡಬೇಕು ಹೀಗೆ ಒಂದೊಂದು ಕಾಮ ಅದನ್ನು ಕಾಮ್ಯಕರ್ಮ ಅಂತೇಳಿ ಹೇಳ್ತಾರೆ ನಿತ್ಯ ನೈಮಿತ್ಕ ಕಾಮ್ಯ ಆ ಕರ್ಮದಲ್ಲಿ ಮೂರು ವಿಧ ಇದೆ ವೇದೋಕ್ತಕರ್ಮದಲ್ಲಿ ವಿತ್ತಧನ ಕುರ್ಯಾ ವೃದ್ಧ ಶೇನ ಹಿ ಸಾಧಕಃ ಹಿತೇನ ಮಿತಮೇಧ್ಯ ಭೋಗಂ ಭೋಗಾಂಶತರೇತ್ ಭೋಗಾಂಶ ಚರೇತ್ ಅಂದರೆ ವೃದ್ಧಿಗಾಗಿ ಇಟ್ಟಂತಹ ಧನದಿಂದ ಧನವನ್ನು ವೃದ್ಧಿಗೊಳಿಸಬೇಕು ವಿತ್ತಸ ವರ್ಧನಂ ಕುರಿಯಾತ್ ವೃದ್ಧಿ ಅಂಶ ಏನ ಹಿ ಸಾಧಕಃ ವೃದ್ಧಿಅಂಶ ಯಾವುದು ಈಗ ಉದಾಹರಣೆಗೆ ಉಳಿತಾಯ ಮಾಡಿದಂಥ ಹಣ ಬ್ಯಾಂಕಲ್ಲಿ ಇಟ್ಟಿರ್ತೇವೆ ಬಡ್ಡಿ ಬರ್ತದೆ ಅದಕ್ಕೆ ಆವಾಗ ವಿತ್ತಸ ವರ್ಧನಂ ಕುರಿಯಾತ್ ವೃದ್ಧಿ ಆ ಉಳಿಕೆಯ ಹಣ ಏನಿದೆ ಆ ಬಡ್ಡಿ ಅದನ್ನು ವೃದ್ಧಿ ಮಾಡಿಕೊಳ್ಬೇಕು ಅಂತೇಳಿ ಹೇಳ್ತಾರೆ ಉಳಿತಾಯವೂ ಭೋಗಕ್ಕಾಗಿಟ್ಟಂಥಧನದಿಂದ ಏನು ಮಾಡಬೇಕು ಉಳಿತಾಯಕ್ಕಾಗಿಟ್ಟದ್ದನ್ನು ಉಳಿತಾಯ ಮಾಡ್ತಾ ಅದನ್ನು ಹೆಚ್ಚು ಮಾಡ್ತಾ ಇರಬೇಕು ಉಳಿತಾಯದ ಹಣವನ್ನು ಹಿತೇನ ಮಿತಮೇಧ್ಯ ಭೋಗಂ ಭೋಗಾಂಶತಃ ಚರೇತ್ ಭೋಗಾಂಶ ಅಂತೇಳಿ ಯಾವುದಿದೆ ವೃದ್ಧಿಯಾಂಶ ಅಂತೇಳಿ ಯಾವುದಿದೆ ಹಣದಲ್ಲಿ ವೃದ್ಧಿಯಂಶ ಅಂತೇಳಿ ಉಳಿತಾಯಕ್ಕೆ ಹೆಚ್ಚು ಮಾಡಲಿಕ್ಕೆ ಇರ್ತಕ್ಕಂಥದ್ದು ಹಣವನ್ನು ಬೆಳೆಸಲಿಕ್ಕೆ ಇರ್ತಕ್ಕಂಥದ್ದು ಭೋಗಾಂಶ ಅಂದರೆ ಆಚರಣೆ ನಮಗೆ ಅನುಭವಿಸಲಿಕ್ಕೆ ಇರತಕ್ಕಂಥದ್ದು ಅದನ್ನು ಏನು ಮಾಡಬೇಕು ಹಿತೇನ ಮಿತ ಮೇಧ್ಯೇನ ಹಿತವು ಪರಿಮಿತವೂ ಪರಿಶುದ್ಧವೂವಾದಂತಹ ವಸ್ತುವನ್ನು ಭೋಗಿಸಬೇಕು ಭೋಗಕ್ಕಾಗಿಟ್ಟಂತಹ ಧನದಿಂದ ಅದನ್ನು ವ್ಯಯ ಮಾಡಿ ಅದನ್ನು ಖರ್ಚು ಮಾಡಿ ಉಪಯೋಗ ಮಾಡಿ ಹಿತ ಪರಿಮಿತ ಪರಿಶುದ್ಧವಾದಂತಹ ವ್ಯವಸ್ಥೆಗಳನ್ನು ಅದರಿಂದ ನಾವು ಮಾಡಿಕೊಳ್ಬೇಕಾಗ್ತದೆ ಕೃಷ್ಯರ್ಜಿತೇ ದಶಾಂಶಂ ಹಿ ದೇಹಂ ಪಾಪಸ್ಯ ಶುದ್ಧಯೇ ಶೇಷೇಣ ಕುರಿಯ ಧರ್ಮಾದಿ ಅನ್ಯಥಾ ರೌರವಂ ರಜೆ ಕೃಷಿಯಿಂದ ವ್ಯವಸಾಯದಿಂದ ಲಭಿಸಿದಂಥ ದ್ರವ್ಯದಲ್ಲಿ ಹತ್ತನೇ ಒಂದು ಅಂಶವನ್ನು ಪಾಪಶುದ್ಧಿಗಾಗಿ ದಾನ ಮಾಡಬೇಕು ಕೃಷಿ ಮಾಡಿದಾಗ ಎಷ್ಟೋ ಪ್ರಾಣಿಗಳು ಜೀವಿಗಳು ಕ್ರಿಮಿಕೀಟಾದಿಗಳು ಸಾಯ್ತವೆ ಆವಾಗ ಆ ಪಾಪದ ನಿವೃತ್ತಿಗಾಗಿ ಒಟ್ಟು ಕೃಷಿಯಲ್ಲಿ ಎಷ್ಟು ಆದಾಯ ಬರುತ್ತೋ ಅದರಲ್ಲಿ ಹತ್ತನೇ ಒಂದು ಭಾಗವನ್ನು ದಾನ ಮಾಡಿ ಆದರೆ ಆ ಪಾಪವನ್ನು ಕಳ್ಕೊಳ್ಬೇಕು ಮಿಕ್ಕ ದ್ರವ್ಯ ಯಾವುದಿದೆ ಹತ್ತರಲ್ಲಿ ಒಂಬತ್ತು ಭಾಗ ಯಾವುದಿದೆ ಅದರಿಂದ ಧರ್ಮ ಮುಂತಾದ ಇದನ್ನು ಮಾಡಬೇಕಾಗ್ತದೆ ಧರ್ಮ ಕಾರ್ಯಗಳನ್ನು ಹಾಗೆ ಮಾಡದೇ ಇದ್ದವನು ಅಂದರೆ ಅದನ್ನು ಧರ್ಮಬದ್ಧವಾಗಿ ಉಪಯೋಗ ಮಾಡಬೇಕು ಅದರಲ್ಲಿ ವೃದ್ಧಾಂಶವು ಭೋಗಾಂಶವು ಎರಡು ಬರ್ತದೆ ವೃದ್ಧಾಂಶ ಆಮೇಲೆ ಭೋಗಾಂಶ ಮತ್ತೊಂದು ಧರ್ಮಕರ್ಮಾಚರಣೆ ಹೀಗೆ ಮೂರು ಇರುವಂಥದ್ದು ಒಂದು ಧರ್ಮಕ್ಕಾಗಿ ಇನ್ನೊಂದು ವೃದ್ಧಿ ಉಳಿತಾಯಕ್ಕಾಗಿ ಇನ್ನೊಂದು ತನ್ನ ಜೀವನದ ಭೋಗಕ್ಕಾಗಿ ಅದು ಅದಕ್ಕೊಂದು ಸುಭಾಷಿತೆ ಇದೆ ದಾನಂಭೋಗೋ ನಾಶಸ್ತಿ ಗತಯೋ ಬವ ವಿ ದುಂಕ್ತಿ ತಸ ತೃತೀಯ ಗತಿರ್ಭವತಿ ವಿತ್ತಕ್ಕೆ ಹಣಕ್ಕೆ ಮೂರು ಗತಿ ಇದೆ ಅಂತೆ ಒಂದು ದಾನ ಕೊಡುವಂಥದ್ದು ಇನ್ನೊಂದು ಭೋಗ ತಾನು ಖರ್ಚು ಮಾಡುವಂಥ ದಾನು ಉಪಯೋಗ ಮಾಡುವಂಥದ್ದು ಅದನ್ನು ಇನ್ನೊಂದು ನಾಶ ಹ್ಞೂ ನಾಶ ಆಗುವಂಥದ್ದು ಈಗ ಮೂರು ಗತಿ ಇದೆ ಹಣಕ್ಕೆ ಅಂಥೇಳಿ ಅದರಲ್ಲಿ ಯಾವನು ದಾನವೂ ಮಾಡುವುದಿಲ್ಲ ತಾನು ಅನುಭವಿಸುವುದಿಲ್ಲ ಅಂಥವನಿಗೆ ಮೂರನೆಯದಾದಂಥ ತಸ್ಯ ತೃತೀಯ ಗತಿರ್ಭವತಿ ಅಂಥದನ್ನು ಹಣ ಮೂರನೇವರ ಪಾಲಾಗಿ ಹೋಗ್ತದೆ ನಾಶ ಆಗಿ ಹೋಗ್ತದೆ ಅಂಥೇಳಿ ಹಾಗೆ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ ಇಲ್ಲದಿದ್ದರೆ ಅವನ ಪಾಪ ಹೆಚ್ಚಿ ಆ ರೀತಿ ಮಿಕ್ಕ ದ್ರವ್ಯದಿಂದ ಧರ್ಮ ಮುಂತಾದ್ರೂ ಆತ ಮಾಡಬೇಕು ಹತ್ತನೇ ಒಂಬತ್ತರಲ್ಲಿ ಹತ್ತನೇ ಒಂದು ಅವನು ಪಾಪ ಶುದ್ಧಿಗಾಗಿ ದಾನ ಮಾಡಬೇಕು ಇನ್ನು ಹತ್ತನೇ ಒಂಬತ್ತನ್ನು ಧರ್ಮಕರ್ಮಗಳನ್ನು ಆ ಅಥವಾ ಧರ್ಮ ಮಾರ್ಗದಲ್ಲಿ ಅದನ್ನು ವಿನಿಯೋಗಿಸಬೇಕು ಸದ್ವಿನಿಯೋಗ ಮಾಡಬೇಕು ತನಗಾಗಿರ್ಬೋದು ಸಮಾಜಕ್ಕಾಗಿರ್ಬೋದು ಅಥವಾ ಧರ್ಮ ಕಾರ್ಯಗಳು ಕಾ ಕಾಮ್ಯ ಕರ್ಮಗಳಿಗಿರ್ಬೋದು ಅದನ್ನು ಸದ್ವಿನಿಯೋಗ ಮಾಡಬೇಕು ದುರ್ವಿನಿಯೋಗ ಮಾಡಬಾರದು ಇಲ್ಲದಿದ್ದರೆ ಅವನ ಪಾಪ ಹೆಚ್ಚಿ ಅವನು ಮಾಡಿರ್ತಕ್ಕಂಥ ವ್ಯವಸಾಯಾದಿ ಕೃಷಿ ಅಂದರೆ ಹೊಲಗಳಲ್ಲಿ ಬೆಳೆದಂಥ ಬೆಳೆ ಎಲ್ಲ ಕೆಟ್ಟು ಹೋಗ್ತದೆ ಅಲ್ಲದೆ ಅವನು ನರಕವನ್ನು ಕೂಡ ಹೊಂದುತ್ತಾನೆ ಶೇಷೇಣ ಕುರಿಯಾದ ಧರ್ಮಾದಿ ಅನ್ಯಥಾ ರೌರವಂ ಬ್ರಜೆತ್ ಅಥವಾ ಪಾಪವೃದ್ಧಿ ತಸ್ ಪಾಪವೃದ್ಧಿ ಸ್ಯಾತ್ ಸಸ್ಯಂವಾ ಕ್ಷಯಮೇಶ್ಯತೆ ಅವನಿಗೆ ಪಾಪವು ಹೆಚ್ಚಾಗ್ತದೆ ಹಾಗೆ ಮಾಡದಿದ್ದರೆ ಅಥವಾ ರೌರವ ನರಕ ಸಿಗ್ತದೆ ಅಥವಾ ಸಸ್ಯ ನಾಶ ಆಗ್ತದೆ ಅವನ ಕೃಷಿ ಬೆಳೆ ನಾಶ ಆಗ್ತದೆ ವೃದ್ಧಿವಾಣಿಜ್ಯಕ್ಕೆ ದೇಯಂ ಷಡಂಶಂ ಹಿ ವಿಚಕ್ಷಣ ಈ ಹಿ ಹ್ಞೂ ವೈಶ್ಯ ವ್ಯಾಪಾರದಿಂದ ಬಂದ ಲಾಭದಲ್ಲಿ ಆರನೇ ಒಂದು ಅಂಶವನ್ನು ದಾನ ಮಾಡಬೇಕು ವೃದ್ಧಿ ವಾಣಿಜ್ಯಕ್ಕೆ ದೇಯಂ ಷಡಂಶಂ ಹಿ ವಿಚಕ್ಷಣ ಈ ಆರನೇ ಭಾಗವನ್ನು ವ್ಯಾಪಾರದ ಲಾಭದಲ್ಲಿ ಅದನ್ನು ದಾನ ಮಾಡಬೇಕು ನೋಡಿ ಕೃಷಿ ಕೃಷಿಯಲ್ಲಿ ಹತ್ತನೇ ಒಂದು ಅಂಶ ಟ್ಯಾಕ್ಸ್ ಹ್ಞೂ ಈಗ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಅಂತ ಹೇಳ್ತೇವೆ ಇದು ಹಿಂದೆ ಉಂಟು ನೋಡಿ ಅಂದರೆ ಟ್ಯಾಕ್ಸ್ ಯಾಕೆ ಅದು ಗೌರ್ಮೆಂಟ್ ಅದನ್ನು ವಿನಿಯೋಗ ಮಾಡಿ ಸರ್ಕಾರ ಆ ತೆರಿಗೆ ಹಣದಿಂದ ಜನರ ಕಲ್ಯಾಣ ಮಾಡ್ತದೆ ಅಂಥೇಳಿ ಹಾಗಾದರೆ ಟೆ ತೆರಿಗೆ ಯಾರಿಗೆ ಎಷ್ಟು ಅಂತೇಳಿ ಇದೆ ನೋಡಿ ವ್ಯಾಪಾರಿಗೆ ಆರನೇ ಒಂದು ಭಾಗ ಈಗ ಒಬ್ಬನಿಗೆ ವರ್ಷಕ್ಕೆ ಆರು ಲಕ್ಷ ಉತ್ಪತ್ತಿ ಇದ್ದರೆ ಒಂದು ಲಕ್ಷ ಟ್ಯಾಕ್ಸ್ ಹ್ಞೂ ಧರ್ಮಕ್ಕಾಗಿ ಅದನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ ಕೃಷಿಯಲ್ಲಿ ಹತ್ತು ಲಕ್ಷ ಒಬ್ಬನಿಗಿದ್ರೆ ಅದರಲ್ಲಿ ಒಂದು ಲಕ್ಷ ಮತ್ತು ಹತ್ತು ಇದ್ದರೆ ಒಂದು ಅವನು ದಾನ ಮಾಡಬೇಕು ಅಂತೇಳಿ ಕೃಷಿಕ ಹೀಗೆ ಹೇಳ್ತಾರೆ ಆಮೇಲೆ ಶುದ್ಧ ಪ್ರತಿಗ್ರಹೇ ದೇಯಂ ಚತುರ್ಥಾಂಶ ದುಜೋತ್ತಮೈ ಅಕಸ್ಮುತ್ಥಿತೇರ್ಥೇ ಹಿ ದೇಯಮ ಅರ್ಧಂ ದುಜೋತ್ತಮೈ ಅಂಥೇಳಿ ಅಂದರೆ ಶುದ್ಧ ಪ್ರತಿಗ್ರಹೇ ದೇಯಂ ನ್ಯಾಯವಾಗಿ ದಾನವನ್ನು ತೆಗೆದುಕೊಂಡುದರಲ್ಲಿ ನಾಲ್ಕನೇ ಒಂದು ಅಂಶವನ್ನು ಶುದ್ಧ ಪ್ರತಿಗ್ರಹ ಅಂದರೆ ನ್ಯಾಯವಾಗಿ ದಾನವನ್ನು ಒಟಾರ ಯಾರೋ ಕೊಡ್ತಾರೆ ಧರ್ಮಕ್ಕೆ ಅಂತೇಳಿ ತಗೊಳ್ಳೋದು ಅಲ್ಲ ಯೋಗ್ಯವಾಗಿರಬೇಕು ತಗೊಳ್ಳುವವನು ಯೋಗ್ಯನಾಗಿರಬೇಕು ಕೊಡುವವನು ಯೋಗ್ಯನಾಗಿರ್ಬೇಕು ಪಾತ್ರ ತೆಗಬೇಕು ದಾನ ಕೊಡುವವನಿಗೂ ತಗೊಳ್ಳುವವನಿಗೂ ಹಾಗೆ ಮಾಡ್ತಕ್ಕಂಥ ದಾನವು ಕೂಡ ಅದು ಯೋಗ್ಯವಾಗಿ ಇರಬೇಕು ಸಾತ್ವಿಕ ದಾನವಾಗಿರಬೇಕು ರಾಜಸ ಡಂಬಾಚಾರಕ್ಕಾಗಿಯಲ್ಲ ಪ್ರಚಾರಕ್ಕಾಗಿಯೋ ವೈಭವಕ್ಕಾಗಿ ಆಡಂಬರಕ್ಕಾಗಿಯೋ ಹೆಸರಿಗಾಗಿಯೋ ಅಲ್ಲ ದಾನ ಹೆಚ್ಚಿನವರು ನಮ್ಮ ಹೆಸರಲ್ಲಿ ಹಾಕಲಿಲ್ಲ ಅಂತ ಹೇಳುವರು ಎಷ್ಟೋ ಜನ ಇದ್ದಾರೆ ಅಥವಾ ನಮ್ಮ ಹೆಸರು ಕಾಣೋದಿಲ್ಲ ಅಂತ ಹೇಳೋರಿದ್ದಾರೆ ನಾನು ಕೊಟ್ಟ ವಸ್ತುವಿನಲ್ಲಿ ಹೆಸರು ಹಾಕಿದ್ದೆ ಅದಕ್ಕೆ ನನಗೆ ಕಾಣಿಸ್ತಾ ಇಲ್ಲ ಪ ಸಾರ್ವಜನಿಕರಿಗೆ ಅಂತೇಳಿ ಹೆಸರಿಗಾಗಿ ಅಲ್ಲ ದಾನ ಮಾಡೋದು ಅವ್ರಿಗೆ ಏನೋ ಉಪಯೋಗ ಆಗಲಿ ಅಂದರೆ ದಾನ ಮಾಡುವಂಥದ್ದು ನಮ್ಮ ಹೆಸರು ಪ್ರಸಿದ್ಧಿ ಆಗಲಿ ಅಂತೇಳಿ ಅಲ್ಲ ಹಾಗೆಯೇ ದಾನದಲ್ಲಿ ಯೋಗ್ಯತೆ ಇರಬೇಕು ಕೊಡುವವನಿಗೂ ತಗೊಳ್ಳುವವನಿಗೂ ನ್ಯಾಯವಾಗಿ ದಾನವನ್ನು ತೆಗ್ದು ತಗೊಂಡ್ರೆ ಆ ಭಾ ಅದರಲ್ಲಿ ಒಂದು ಅಂಶವನ್ನು ಬ್ರಾಹ್ಮಣ ದಾನ ಮಾಡಬೇಕು ಅಂತ ಹೇಳ್ತಾರೆ ನೋಡಿ ದಾನ ಪಡ್ಕೊಂಡುದರಲ್ಲಿ ಅವನಿಗೆ ಪೂರ್ತಿ ಆಗ್ತಿಲ್ಲ ಕಾಲು ಭಾಗ ಅದನ್ನು ಕೊಡಬೇಕು ಅವನು ಮುಕ್ಕಾಲು ಭಾಗ ಉಪಯೋಗ ಮಾಡ್ಬೋದು ಹಾಗೆ ಅಕಸ್ಮಾತ್ ಸಿಕ್ಕಿದ ದಾನ ಏನಾದರೂ ಇದ್ದರೆ ಎಲ್ಲೋ ಬಿದ್ದು ಸಿಕ್ಕಿತ್ತು ಅಥವಾ ಅಕಸ್ಮಾತ್ ಒಂದು ಲಕ್ಡಿ ಲಾ ಲಾಟ್ರಿ ಲಕ್ಡಿಪ್ಪು ಅದರಲ್ಲಿ ಅರ್ಧ ಭಾಗವನ್ನು ಕೊಡಬೇಕಂತೆ ದಾನ ಮಾಡಬೇಕು ಅಂತ ಹೇಳ್ತಾರೆ ಶುದ್ಧ ಪ್ರತಿಗ್ರಹೆ ದೇಹಂ ಚತುರ್ಥಾಂಶಂ ದ್ವಿಜೋತ್ತಮ ಬ್ರಾಹ್ಮಣರು ನಾಲ್ಕನೇ ಒಂದನ್ನು ಕೊಡಬೇಕು ದಾನವಾಗಿ ಹಣದಲ್ಲಿ ಅಕಸ್ಮಾತ್ ಉತ್ಥಿತಿಯ ಅರ್ಥೇ ಹಿ ಅರ್ಧಂ ದ್ವಿಜೋತ್ತಮ ಹಿ ದಾನ ಮಾಡಬೇಕು ಅರ್ಧ ಭಾಗ ಅಕಸ್ಮಾತ್ ಸಿಕ್ಕಿದರೆ ಅಸತ್ ಪ್ರತಿಗ್ರಹೆ ಸರ್ವಂ ದುರ್ದಾನಂ ಸಾಗರೇ ಕ್ಷಿಪೇತು ನೋಡಿ ದುರ್ದಾನವನ್ನು ತೆಕ್ಕೊಂಡ್ರೆ ಅಂದರೆ ಈಗ ಉದಾಹರಣೆಗೆ ಯಾರೋ ಮಂಡ್ಯ ಹುಡಿದು ಹಣ ಮಾಡಿದ್ದಾನೆ ಯಾವುದೋ ಅಹವಾಲು ಯಾವುದೋ ಒಂದು ರೌಡಿಸಮ್ ಮಾಡಿ ಹಣ ಮಾಡಿದ್ದಾನೆ ಅಂತೇಳಿ ಆದರೆ ಆ ಹಣವನ್ನು ಪಡೆದರೆ ಅದು ದುರ್ದಾನ ಆಗ್ತದೆ ಕೆಟ್ಟದಾನ ಅದು ಅದರ ಲಾಭವನ್ನು ಎಲ್ಲವನ್ನು ಸಮುದ್ರದಲ್ಲಿ ಎಸೆಯಬೇಕು ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತೇಳಿ ಹ್ಞೂ ಅಸತ್ ಪ್ರತಿಗ್ರಹೆ ಸರ್ವಂ ದುರ್ದಾನಂ ಸಾಗರೇ ಬಿಸಾಡಬೇಕು ಆ ಹೂಯ ದಾನಮ ಕರ್ತವ್ಯಂ ಆತ್ಮ ಭೋಗ ಸಮೃದ್ಧಯೇ ನೋಡಿ ತನ್ನ ಭೋಗದ ಅಭಿವೃದ್ಧಿ ಆಗಬೇಕಿದ್ರೆ ಕರೆದು ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಬಂದವರಿಗೆ ಬೇಡಿದವರಿಗೆ ದಾನ ಕೊಡೋದಲ್ಲ ಬನ್ನಿ ತಗೊಳ್ಳಿ ಅಂತೇಳಿ ಕರೆದು ದಾನ ಕೊಡಬೇಕು ಆವಾಗ ಮುಂದಿನ ಜನ್ಮದಲ್ಲಿ ಮಹಾಭಾರತದಲ್ಲಿ ಬರ್ತದೆ ನಾವು ಕರೆದು ದಾನವನ್ನು ತಗೊಳ್ಳಿ ಅಂತೇಳಿ ಕೊಟ್ಟರೆ ಅಂಥವನಿಗೆ ಮುಂದಿನ ಜನ್ಮದಲ್ಲಿ ಬಂದು ಕೊಡ್ತಾರೆ ಅಂತ ನಾವು ಇದ್ದಲ್ಲಿಗೆ ಬಂದು ತಗೊಳ್ಳಿ ತಗೊಳ್ಳಿ ಅಂಥೇಳಿ ಆ ರೀತಿಯಂತಹ ಇದನ್ನು ಮಹಾಭಾರತದಲ್ಲಿ ಹೇಳ್ತಾರೆ ಅನುಶಾಸನ ಪರ್ವದಲ್ಲಿ ಅನುಶಾಸನಿಕ ಅಥವಾ ಅನುಶಾಸನ ಪರ್ವ ಹಾಗೆ ಆಹೂಯ ದಾನ ಕರ್ತವ್ಯ ಆತ್ಮಭೋಗ ಸಮೃದ್ಧೇ ಪೃಷ್ಟ್ ಸರ್ವ ಸದಾ ದೇವ ಆತ್ಮಶಕ್ತಿ ಅನುಸಾರತ ಜನ್ಮ ಅಂತರೇಣೀ ಸ್ಯಾದ ದತ್ತೇ ಪೃಷ್ಟವಸ್ತುನಿ ದರಿದ್ರನಾದವನು ಕೇಳಿದಂಥ ವಸ್ತು ಎಲ್ಲವನ್ನೂ ಸಹ ಕೊಡಬೇಕು ದರಿದ್ರನಾದವನ್ನು ಕೇಳಿದ ವಸ್ತು ಎಲ್ಲವನ್ನೂ ಸಹ ತನ್ನ ಶಕ್ತಿಗನುಸಾರವಾಗಿ ಕೊಡಬೇಕು ಪೃಷ್ಟಂ ಸರ್ವಂ ಸದಾ ದೇಯಂ ಕೇಳಿದ್ದೆಲ್ಲವನ್ನು ಯಾವಾಗಲೂ ಕೊಡಬೇಕು ಆತ್ಮಶಕ್ತಿ ಅನುಸಾರತ ತನಿಗೆ ಸಾಧ್ಯವಾದಷ್ಟು ಜನ್ಮಾಂತರೇ ಋಣೀಹಿ ಸ್ಯಾದ್ ಅದತ್ತೇ ಪೃಷ್ಟವಸ್ತುವಿ ಹಾಗೆ ಕೊಡದಿದ್ದವನು ಜನ್ಮಾಂತರದಲ್ಲಿ ಯಾವ ವಸ್ತುವನ್ನು ಅವನು ಕೇಳಿರ್ತಾರೋ ಆ ವಸ್ತು ಇವನಿಗೆ ಇಲ್ಲದಾಗ್ತದೆ ಮುಂದಿನ ಜನ್ಮದಲ್ಲಿ ಜನ್ಮಾಂತರದಲ್ಲಿ ಸಾಲಗಾರನಾಗ್ತಾನೆ ಆ ವಸ್ತುವಿನಲ್ಲಿ ಯಾವ ವಸ್ತುವನ್ನು ಕೇಳಿರ್ತಾರೋ ಅದನ್ನು ಯಾವುದನ್ನು ಕೊಟ್ಟಿರುವುದಿಲ್ಲೋ ಇವನು ಅದು ಅವನಿಗೆ ಮುಂದೆ ಇಲ್ಲದಾಗ್ತದೆ ಮುಂದಿನ ಜನ್ಮದಲ್ಲಿ ಆ ವಸ್ತು ಆ ವಸ್ತುವಿನ ಸಾಲಗಾರ ಇವನೇ ಆಗ್ತಾನೆ ಸ್ವತಃ ಕೊಡದವನು ಪರೇಶಾಂಚ ತಥಾ ದೋಷಂ ನ ಪ್ರಶಂಸೆ ದ್ವಿಚಕ್ಷಣ ತಥಾ ವಿದ್ವೇಷೇಣ ತಥಾ ಬ್ರಹ್ಮನ್ ಶ್ತಂ ದೃಷ್ಟಂಚನೋ ವದೆತ್ ಅಂದರೆ ತಿಳುವಳಿಕೆಯಲ್ಲೂ ಇರತಕ್ಕಂತಹ ಇನ್ ಒಬ್ಬ ವ್ಯಕ್ತಿ ಇನ್ನೊಬ್ಬರ ದೋಷವನ್ನು ಎತ್ತಿ ಆಡಬಾರದು ಪರೇಶಾಂಶ ತಥಾ ದೋಷನ್ನ ನ ವಿಚಕ್ಷಣ ಜ್ಞಾನಿ ಅಥವಾ ವಿಚಕ್ಷಣ ಜ್ಞಾನಿ ಪಂಡಿತ ಅಂತ ಹೇಳಿದರೆ ಅವನು ದೋಷಜ್ಞ ಅಂತೇಳಿ ಅವನಿಗೊಂದು ಹೆಸರು ತಪ್ಪು ಗೊತ್ತಾಗ್ತದೆ ಅವನಿಗೆ ಇಲ್ಲಿ ಹಾಗಂತೇಳಿ ಗೊತ್ತಾದ ಇತ್ತು ಅಂತೇಳಿ ಅದನ್ನು ಎಲ್ಲರ ಎದುರು ಅವನಿಗೆ ಅವಮಾನ ಆಗುವಾಗೆ ತಪ್ಪನ್ನು ಎತ್ತಿ ತೋರಿಸಬಾರ್ದು ಹೇಳಲಿಕ್ಕೊಂದು ಕ್ರಮ ಇದೆ ಅವನೊಬ್ಬನೇ ಈಗ ಇರುವಾಗ ಹೇಳಬೇಕು ಅವನಿಗೆ ತಿದ್ದಿಕೊಳ್ಳುವಂತಹ ಅವಕಾಶ ಸಿಗಬೇಕು ಆದರೆ ಅವನ ಮರ್ಯಾದೆ ಹೋಗುವಂಥ ಕೆಲಸ ಮಾಡಬಹುದು ಯಾಕಂದರೆ ಯಾರೂ ಕೂಡ ಪರಿಪೂರ್ಣರಲ್ಲ ಈ ದೋಷವನ್ನು ಹೇಳತಕ್ಕಂಥ ದೋಷಜ್ಞನಿಗೂ ಕೂಡ ಯಾವುದೋ ಒಂದು ಅವನಲ್ಲಿ ದೋಷ ಇರುತ್ತದೆ. ಹಾಗಾಗಿ ಮೊಸರಿನಲ್ಲಿ ಕಲ್ಲು ಹುಡುಕಬಾರ್ದು ಅಂತ ಹೇಳ್ತಾರೆ ಎದುರಿಗೆ ಅದನ್ನು ಹೇಳಬಾರ್ದು ಹೀಯಾಳಿಸ್ಬೋದು ನಿಂದಿಸಬಾರ್ದು ಅದನ್ನು ಹೇಳಿ ಅಷ್ಟು ಗೊತ್ತಿಲ್ವ ಆ ರೀತಿಯಾಗಿ ಅಥವಾ ಅದು ಹಾಗಲ್ಲ ಹೀಗೆ ಅಂಥೇಳಿ ಎಲ್ಲರೂ ಎದುರಲ್ಲ ಪ್ರತ್ಯೇಕವಾಗಿ ಅವನಿಗೆ ಅದನ್ನು ತಿಳಿಸಬಹುದು ವಿದ್ವೇಷೇಣ ತಥಾ ಬ್ರಹ್ಮನ್ ಶ್ರು ದೃಷ್ಟಂಚನೂ ವದೇತ್ ದ್ವೇಷದಿಂದ ದ್ವೇಷ ಭಾವನೆಯಿಂದ ವಿದ್ವೇಷೇಣ ತಥಾ ಬ್ರಹ್ಮನ್ ಶ್ರುತಂ ದೃಷ್ಟಂಚ ನೋ ವದೇತ್ ಕೇಳಿದ್ದನ್ನು ಎಲ್ಲ ಇದ್ದದಿದ್ದ ಹಾಗೆ ಯಾವುದೋ ದ್ವೇಷ ಭಾವನೆ ಇನ್ನೊಬ್ಬರ ಮಿಗೆ ಇನ್ನೊಬ್ರಿಗೆ ಹಾಳಾಗಬೇಕು ಎನ್ನುವ ದೃಷ್ಟಿಯಿಂದ ಕೇಳಿದ್ದನ್ನು ನೋಡಿದ್ದನ್ನು ಎಲ್ಲ ಇದ್ದದಿದ್ದ ಹಾಗೆ ಹೇಳಬಾರ್ದು ನ ವದೇತ್ ಹೃದಯ ರೋಷಕರಂ ಬುಧ ಎಲ್ಲ ಪ್ರಾಣಿಗಳಿಗೂ ಉದ್ವೇಗವನ್ನು ಆ ಕೋಪವನ್ನು ಮಾಡತಕ್ಕಂತಹ ಮಾತನ್ನು ಹಾಡಬಾರ್ದು ಹ್ಞೂ ಅದಕ್ಕೆ ಹೇಳ್ತಾರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಹ್ಞೂ ಪ್ರಿಯಂಚನಾ ಅಂದ್ರೆ ತಮ್ಮ ಬುಬ್ರೂಯಾತ್ ಯೇಷ ಧರ್ಮ ಸನಾತನಃ ಸನಾತನ ಧರ್ಮ ಏನು ಸತ್ಯವನ್ನು ಹೇಳಬೇಕು ಪ್ರಿಯವನ್ನೇ ಹೇಳಬೇಕು ಅಪ್ರಿಯ ಸತ್ಯವನ್ನು ಎಂದಿಗೂ ಹೇಳಬಾರ್ದು ಹ್ಞೂ ಪ್ರಿಯವಾದ ಸುಳ್ಳನ್ನು ಹೇಳಬಾರ್ದು ಇದು ಪ್ರಿಯ ಆಗ್ತದೆ ಅಂತೇಳಿ ಸುಳ್ಳನ್ನು ಹೇಳುವುದಲ್ಲ ಇಷ್ಟ ಆಗ್ತದೆ ಅಂತೇಳಿ ಹಾಗೆ ಇನ್ನೊಂದಿದೆ ಯಾವುದು ವಚನೇಕ ದರಿದ್ರತಾ ಹ್ಞೂ ಮಾತಿನಲ್ಲಿ ಏನು ದಾರಿದ್ರ್ಯ ಇದೆ ಸವಿಯಾದ ಮಾತನ್ನೇ ಮಾತಾಡಬೇಕು ಸಿಹಿಯಾದ ಮಾತನ್ನು ಯಾವತ್ತೂ ಕೂಡ ಮಾತಿಗೆ ಏನು ಬಡತನ ಇದೆ ಹ್ಞೂ ಧಾರಾಳವಾಗಿ ಹೇಳ್ಬೋದು ಮಾತಿನಲ್ಲಿ ಮಾತನ್ನಾದರೂ ಕೂಡ ಚೆನ್ನಾಗಿ ಅಂಥೇಳಿ ಹ್ಞೂ ಹಾಗೆ ಇಲ್ಲಿ ಮುಂದೆ ಹೇಳ್ತಾರೆ ಸಂಧ್ಯರ್ ಅಗ್ನಿಕಾರ್ಯಂಚ ಕುರ್ಯಾ ಐಶ್ವರ್ಯಸಿದ್ಧ ಐಶ್ವರ್ಯಸಿದ್ಧಿಗಾಗಿ ಸಂಧ್ಯಾ ವಂದನೆ ಹಾಗೂ ಅಗ್ನಿಕಾರ್ಯ ಇದನ್ನು ಮಾಡಬೇಕು ಬ್ರಾಹ್ಮಣ ಅಥವಾ ಹ್ಞೂ ಪ್ರಾತಃ ಕಾಲ ಸಂಧ್ಯಾಕಾಲಗಳಲ್ಲಿ ಅಗ್ನಿಕಾರ್ಯ ಉಪಾಸನ ಮುಂತಾದಗಳನ್ನು ಮಾಡಬೇಕು ಅಶಕ್ತಸ್ತ್ವೆಕಾಲ ಸೂರ್ಯಾಗ್ನಿ ವಿಧಿ ತಂಡುಲಂ ಧಾನ್ಯ ಮಾಜ್ಯಂ ವಾ ಫಲಂ ಕಂದಂ ಹವಿಸ್ ಅಶಕ್ತನಾದವ ಇಷ್ಟು ಮಾಡ್ಲಿಕ್ಕೆ ಎರಡು ಹೊತ್ತು ಆಗದವ ಒಂದು ಹೊತ್ತಾದರೂ ಸೂರ್ಯ ಮತ್ತು ಅಗ್ನಿಗಳನ್ನು ವಿಧಿ ಹೊತ್ತಾಗಿ ತೃಪ್ತಿಪಡಿಸಬೇಕು ಹಾಂ ಸೂರ್ಯನನ್ನು ತೃಪ್ತಿಪಡಿಸಿದ್ರು ಗಾಯತ್ರಿ ಜಪ ಸಂಧ್ಯಾಂದನೆ ಮೂಲಕ ಅಗ್ನಿಯನ್ನು ತೃಪ್ತಿಪಡಿಸೋದು ಅಗ್ನಿಕಾರ್ಯ ವೈಷ್ಣದೇವ ಇತ್ಯಾದಿಗಳ ಮೂಲಕ ಅಗ್ನಿಕಾರ್ಯ ಅಂದರೆ ಬ್ರಹ್ಮಚಾರಿಗಳು ಮಾಡತಕ್ಕಂಥದ್ದು ಗೃಹಸ್ಥ ಮಾಡತಕ್ಕಂಥದ್ದು ವೈಷ್ಣದೇವ ಅಕ್ಕಿ ಧಾನ್ಯ ತುಪ್ಪ ತಂಡುಲಂ ಧಾನ್ಯಂ ಆಜ್ಯಂ ವಾ ಫಲಂ ಕಂದಂ ಹವಿಸ್ ತಥಾ ಫಲ ಕಂದಮೂಲಗಳು ಅಂದರೆ ಗೆಡ್ಡೆಗಣಸು ಹವಿಸ್ಸು ಮುಂತಾದವುಗಳನ್ನು ಸೂರ್ಯ ಅಗ್ನಿಗಳಿಗೆ ಅಗ್ನಿಯ ಮೂಲಕ ಹವಿಸ್ಸಾಗಿ ಸಮರ್ಪಿಸಬೇಕು ಸ್ಥಾಳೀಪಾಕಂ ತಥಾ ಕುರಿಯ ನ್ಯಾಯ ಯಥಾ ವಿಧಿ ವಿಧಿವತ್ತಾಗಿ ಸ್ಥಾಲೀಪಾಕವೆನ್ನತಕ್ಕಂಥ ಕರ್ಮವನ್ನು ಮಾಡಬೇಕು ಪ್ರಧಾನ ಹೋಮ ಮಾತ್ರಂ ವಾ ಹವ್ಯಭಾವೇ ಹವ್ಯಭಾವೇ ಸಮಾಚರೇತ್ ಎಲ್ಲ ಹವಿಸುಗಳು ಸಿಕ್ಕದೇ ಇದ್ದರೆ ಪ್ರಧಾನ ಹೋಮ ಒಂದನ್ನಾದರೂ ಮಾಡಬೇಕು ಅದಕ್ಕೆ ನಿತ್ಯ ಕರ್ಮ ಅಂಥೇಳಿ ಹೇಳ್ತಾರೆ ನಿತ್ಯ ಸಂಧಾನ ಮಿತ್ಯುಕ್ತಂ ತಮ್ಮ ಅಜಸ್ರಂ ವಿದುರ್ಬುಧ ಇದನ್ನು ನಿತ್ಯವೂ ಕೂಡ ಮಾಡಬೇಕು ಅಂತೇಳಿ ತಿಳಿದವರು ಹೇಳ್ತಾರೆ ಅಜಸ್ರಂ ಅಂದರೆ ಎಡೆಬಿಡದೆ ನಿರಂತರ ಸಂತತ ತೈಲಧಾರೆ ಅಂತ ಅಂತೇಳಿ ಅಜಸ್ತ್ರ ಅಂತೇಳಿ ಎಡೆ ಸ್ಥಿರವಾಗಿ ನಿತ್ಯವೂ ಮಾಡಬೇಕು ಅಂಥೇಳಿ ಅಥವಾ ಜಪ ಮಾತ್ರಂ ವಾ ಸೂರ್ಯವಂದನಮೇವಚ ಅಥವಾ ಸಂಧ್ಯಾಕಾಲದಲ್ಲಿ ಸೂರ್ಯವಂದನೆ ಜಪಗಳನ್ನಾದರೂ ಮಾಡಬೇಕು ಅಗ್ನಿಕಾರ್ಯ ಮಾಡಲಿಕ್ಕಾಗಿದರೆ ಹ್ಞೂ ಅಂಥೇಳಿ ಏವತ್ಮಾರ್ಥಿನಃ ಕುರ್ಯು ಅರ್ಥಾರ್ಥೀಜ ಯಥಾ ವಿಧಿ ಬ್ರಹ್ಮಯಜ್ಞರತ ನಿತ್ಯಂ ದೇವಪೂಜರಥ ತಥಾ ಈ ರೀತಿಯಾಗಿ ಆತ್ಮಸ್ವರೂಪವನ್ನು ಅಪೇಕ್ಷಿಸ್ತಕ್ಕಂಥ ಮುಕ್ಷುಗಳು ಧನವನ್ನು ಅಪೇಕ್ಷಿಸ್ತಕ್ಕಂಥ ಸಂಸಾರಿಗಳು ಇವರು ಕೂಡ ವಿಧಿಯಂತೆ ನಿತ್ಯ ಕರ್ಮವನ್ನು ಮಾಡಬೇಕು ಏನು ಆತ್ಮಾರ್ಥಿನ ಕುರಿಯು ಮಾಡಬೇಕು ಕುರಿಯಾತ್ ಎನ್ನುವುದರ ಬಹುವಚನ ರೂಪ ಕುರಿಯು ಹಾಗೆ ಅರ್ಥಾರ್ಥೀಚ ಯಥಾವಿ ಧರ್ಮಾರ್ಥ ಕಾಮ ಮೋಕ್ಷ ಈ ನಾಲ್ಕರಲ್ಲಿ ಮೋಕ್ಷವನ್ನೇ ಬಯಸ್ತಕ್ಕಂಥವ್ರು ಯಾರು ವಿರಾಗಿಗಳು ಸನ್ಯಾಸಿಗಳು ಆದರೆ ಧರ್ಮಾರ್ಥ ಕಾಮಗಳನ್ನು ಅದರೊಟ್ಟಿಗೆ ಮೋಕ್ಷವನ್ನು ಬಯಸ್ತಕ್ಕಂಥವು ಗೃಹಸ್ಥರು ಇವರೆಲ್ಲರೂ ಕೂಡ ಇದನ್ನು ಆಚರಿಸಬೇಕು ಬ್ರಹ್ಮಯಜ್ಞ ರಥಾನಿತ್ಯಂ ದೇವಪೂಜಾ ರಥಸ್ ರಥಸ್ತಥಾ ದೇವಪೂಜೆಯನ್ನು ಬ್ರಹ್ಮಯಜ್ಞ ಅಂದರೆ ವೇ ಬ್ರಹ್ಮಯಜ್ಞ ಅಂತೇಳಿ ಬ್ರಹ್ಮ ಅಂದರೆ ವೇದ ಒಂದರ್ಥದಲ್ಲಿ ಬ್ರಹ್ಮ ಅಂದರೆ ಬೃಹತ್ ವಿಸ್ತಾರ ಅನಂತ ವೇದ ವೇದಾಧ್ಯಯನ ಸ್ವಾಧ್ಯಾಯ್ ಇದನ್ನು ಮಾಡಬೇಕು ಅದರೊಟ್ಟಿಗೆ ನಿತ್ಯಪೂಜೆ ದೇವಪೂಜೆಯನ್ನು ಕೂಡ ನಿತ್ಯವೂ ಮಾಡಬೇಕು ಅಗ್ನಿಪೂಜಾ ಪರ ನಿತ್ಯಂ ಗುರುಪೂಜಾ ರಥಸ್ತಥ ಅಗ್ನಿಪೂಜೆ ಅಗ್ನಿಪೂಜೆ ಅಂತ ಹೇಳಿದರೆ ಅಗ್ನಿಕಾರ್ಯ ಅಗ್ನಿಯನ್ನು ಪೂಜೆ ಮಾಡುವಂಥದ್ದು ಗೌರವಿಸುವಂಥದ್ದು ನಿತ್ಯಂ ನಿತ್ಯವು ಗುರುಪೂಜಾರಥಸ್ತಥ ಗುರುಪೂಜೆಯನ್ನು ಕೂಡ ಮಾಡುತ್ತಾ ನಿತ್ಯವು ತೊಡಗಿ ನಿರತರಾಗಿ ಗುರುಪೂಜೆಯಲ್ಲಿ ಬ್ರಾಹ್ಮಣಾನ ತೃಪ್ತಿಕರ ಸರ್ವೇ ಸ್ವರ್ಗಸ ಭಾಗಿನ ಬ್ರಾಹ್ಮಣರನ್ನು ಸಂತುಷ್ಟಿಪಡಿಸುತ್ತಲ ಇದ್ದರೆ ಅಂಥವರು ಸ್ವರ್ಗವನ್ನು ಖಂಡಿತವಾಗಿ ಕೂಡ ಪಡೆಯುತ್ತಾರೆ ಸ್ವರ್ಗದಲ್ಲಿ ಭಾಗಿಗಳಾಗ್ತಾರೆ ಸ್ವರ್ಗದಲ್ಲಿ ಪಾಲು ಪಡೆಯುತ್ತಾರೆ ಇಲ್ಲಿ ಶ್ರೀ ಶಿವಮಹಾಪುರಾಣಿ ವಿದ್ಯೇಶ್ವರ ಸಂಹಿತ ಆಯಾಮ ತ್ರಯೋದಶೋಧ್ಯಾ ಎಲ್ಲಿಗೆ ಶಿವಪುರಾಣದ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿಮೂರನೇ ಅಧ್ಯಾಯವು ಮುಗಿಯಿತು ಮುಂದೆ ಹದಿನಾಲ್ಕನೇ ಅಧ್ಯಾಯ ಬರ್ತದೆ ಅದನ್ನು ಮುಂದೆ ನೋಡೋಣ ಹರೇರಾಮ ಶಿವಾರ್ಪಣ ಮಸ್ತು ಓಂ ತತ್ಸ